ಯ ಚ ಧರ್ಮಸರ್ಮಸ್ವಿಣ ಅವರಿಷ್ಠಾ ರಮಕೃಷ್ಣ ನಮಃ ವಸುದೇ ವಂದ ಕಂ ಸಣೋಣಮರ್ದನ ದೇವೀ ಪರಮ ಕೃಷ್ಣ ವಂದೇ ಜಗತ್ ಜಯತಿ ಜಗತಿ ಮಾವಸ್ತೆ ವಚನ ರಚನ ಕೇವಲ ಚಾಕಲಯ್ಯ ಧ್ರವ ಪದಿ ಯತ್ೃ ಪೋಧೋಯಂ ಸಕಲಕುಶಲ ಪಾತ್ರ ಬ್ರಹ್ಮಪುತ್ರಸ್ कड़े तरग या भक्तियोगवे आश्रयुद्ध नारद्वु हलवु कारण ಭಕ್ತಿಯೋಗಕ್ಕೆ ಸಾಧನ ಭಕ್ತಿಯನ್ನು ಪರ ಭಕ್ತಿಯನ್ನು ಗಳಿಸಲಿಕ್ಕೆ ಸಾಧನಗಳಿವೆ ಮತ್ತೆ ಭಕ್ತಿಯೇ ಫಲರೂಪವಾಗಿರುವುದರಿಂದ ಕೊನೆಗೆ ಎಲ್ಲರೂ ಗಳಿಸಬೇಕಾಗಿರುವಂಥದ್ದು ಭಕ್ತಿ ಆದ್ರಿಂದ ಹಾಗೆಯೇ ಭಕ್ತಿ ಅಂತಕ್ಕಂಥದ್ದು ಅನುಭವ ರೂಪವಾದ್ದರಿಂದು ಅದಕ್ಕೆ ಜ್ಞಾನಕ್ಕಿಂತಲೂ ಹೇಗೆ ಭಕ್ತಿ ಶ್ರೇಷ್ಠ ಅನ್ನೋದನ್ನ ಒಂದು ದೃಷ್ಟಾಂತದ ಮೂಲಕವೂ ತೋರಿಸಿಕೊಡೋದನ್ನ ನಾವು ಕಳೆದ ಬಾರಿಯೇ ನೋಡಬೇಕು ಇದು ಸರಿಯಾಗಿ ಕೆಲಸ ಮಾಡ್ತಾ ಅದಕ್ಕೆ ದೃಷ್ಟಾಂತ ರೂಪವಾಗಿ ಏನು ಹೇಳಿದ್ರು ರಾಜಗೃಹ ಭೋಜನಾದಿಶು तथव दृष्टवा अंत नापरिपोष क्षुत्व अव दार्टा ऐन दृष्टा अंत एक्सापल दर्ष्टा अंतर्रेद्च ಆ ಉದಾಹರಣೆಯನ್ನು ಕೊಡ್ತಾ ಇದ್ದಾರೆಯೋ ಅದು ಅದಕ್ಕೆ ದಾರ್ಷಾಂತ ಅಂತ ದೃಷ್ಟಾಂತ ಮತ್ತು ದಾರ್ಷಾಂತ ಹೇಗೆ ಕೇವಲ ನಿಮಗೆ ರಾಜನ ಪರಿಚಯವಿದ್ರೂ ಕೂಡ ರಾಜನಿಗೆ ನಿಮ್ಮ ಪರಿಚಯವಿಲ್ಲದೆ ಹೋದರೆ ರಾಜನಿಗೆ ನಿಮ್ಮ ಸ್ನೇಹವಿಲ್ಲದೆ ಹೋದರೆ ಹೇಗೆ ನಿಮಗೆ ಅವನ ಅರಮನೆಯೊಳಗೆ ಪ್ರವೇಶವಿಲ್ಲವೋ ಅದಕ್ಕೆ ಸುಂದರವಾಗಿ ನಮ್ಮ ಸ್ವಾಮಿಗಳೊಬ್ಬರು ದೃಷ್ಟಾಂತವನ್ನು ಕೊಡ್ತಾ ಇದ್ರು ರಾಮರಾಯರು ಅಂತ ಅವರ ಅವರು ಸ್ನೇಹಿತರು ಭೀಮರಾಯರು ರಾಮರಾಯರು ಒಂದು ದಿವಸ ಭೀಮರಾಯರ ಮನೆಗೆ ಹೋಗಬೇಕು ಅಂತೇಳಿ ಹೊರಟರು ಹೋದರು ಭೀಮರಾಯರ ಮನೆ ಮುಂದೆ ಅಲ್ಲಿ ಎಲ್ಲ ನಗರವಾಸಿಗಳ ಮನೆ ಮುಂದೆ ಏನು ಬೋರ್ಡ್ನಲ್ಲಿ ಬರೆದಿರುತ್ತೋ ಅದು ಬರೆದಿತ್ತು ದಿವೇರ್ ಆಫ್ ಡಾಕ್ಸ್ ಅಂತ ರಾಮರಾಯರು ಆ ಮನೆ ಹತ್ರ ಹೋದರೂ ಇಲ್ವೋ ಜೋರಾಗೆ ಅಲ್ಲಿರುವಂಥ ಒಂದು ಇಂಪಾರ್ಟೆಡ್ಡು ಆಲ್ಸೇಷನ್ ನಾಯಿ ಕೌಳ್ಲಿಕ್ಕೆ ಶುರು ಮಾಡಿತು ಹೋಗು ಅಂತ ಜೋರಾಗಿ ಗಲಾಟೆ ಮಾಡ್ಲಿಕ್ಕೆ ಶುರು ಮಾಡಿತು ರಾಮ್ರಾಯಿಗೆ ಭಯ ಆಯಿತು ಅದು ನಾಯಿ ಮನುಷ್ಯರ ಮುಕ್ಕಾದು ಅಡಿಯಷ್ಟಿದೆ ಮನುಷ್ಯರೆಷ್ಟಿದ್ದಾರೋ ಅವರ ಮುಖಾದು ಭಾಗದಷ್ಟು ನಾಯಿಯೇ ಇದೆ ತಿಮ್ಮದಂತೆ ಎಲ್ಲಿರೋ ಅದಕ್ಕೆ ಹಾಕಿರುವಂತಹ ಗೇಟು ಅತ್ಯಂತ ಸಣ್ಣದು ಎಲ್ಲಿ ಹಾರಲಿ ಮೈ ಮೇಲೆ ಬಂದುಬಿಡುತ್ತೆ ಅಂತ ಭಯ ಆದ್ರೆ ಸ್ನೇಹಿತರನ್ನು ನೋಡದೆ ಇರ್ಲಿಕ್ಕಾಗುದಿಲ್ಲ ಭೀಮರಾಯ ಅವರ ಬಾಲ್ಯ ಸಖ ಚಡ್ಡಿ ದೋಸ್ತು ಗೇಟ್ ಮುಂದೆ ಜೋರಾಗಿ ಕೂಗಿ ಕರಿತಾ ಇದ್ದಾರೆ ಭೀಮರಾಯ್ ರೇ ಭೀಮರಾಯೇ ಮನೇಲಿ ಅಂತ ಈ ನಾಯಿ ಸುಮ್ಮನೆ ಇರಲಿಲ್ಲ ಜೋರಾಗಿ ಇನ್ನೂ ಬಗಳ್ತಾ ಇದೆ ಸರಿ ಹೊರಗಡೆ ಒಂದು ಒಂದು ಒಂದೆರಡು ನಿಮಿಷ ಆದಮೇಲೆ ಬಾಗಿಲು ತೆಗೆದರು ಭೀಮರಾಯರು ಹೊರಗಡೆ ಬಂದರು ನಾಯಿ ಇನ್ನೂ ಬಗಳ್ತಾನೇ ಇದೆ ತಕ್ಷಣ ಭೀಮರಾಯರು ರಾಮರಾಯರನ್ನು ಗುರುತು ಹೇಳಿದು ಓ ರಾಮ ಯಾವಾಗ ಬಂದ್ಯೋ ಎಷ್ಟೊತ್ತಾಯ್ತು ಈಗ ಈಗ ಬಂದೆ ನಿನ್ನ ನಾಯಿ ನೋಡು ಬಿಡ್ತಾ ಇಲ್ಲ ನನ್ನ ತಕ್ಷಣ ಭೀಮರಾಯರು ಏ ರಾಜು ಅಂತ ಗದ್ರಿಸಿದ ತಕ್ಷಣ ಈ ರಾಜ ನಾಯಿ ತಕ್ಷಣ ಗೊತ್ತಾಯ್ತರು ಇವರು ಪರಿಚಿತರು ನನ್ನ ಯಜಮಾನನಿಗೆ ಪರಿಚಿತರು ಇವರು ಅಪರಿಚಿತರಲ್ಲ ಅನ್ನುವಂತಹ ಏನೋ ಒಂದು ಸಮಯೆ ಅದು ಗೊತ್ತಾಯಿತು ಹಾಗೆಯೇ ಭಗವಂತನ ಸಂಪರ್ಕ ಭಗವಂತನ ಪ್ರೀತಿಯನ್ನ ಭಕ್ತ ಗಳಿಸ್ತಾನೆ ಗರಿಸಿದ ತಕ್ಷಣ ಅವನ ನಾಯಿಯಾದಂತಹ ಮಾಯೆ ಇವನನ್ನ ಮುಟ್ಟುವುದಿಲ್ಲ ಇವನಿಗೆ ಯಾವುದೇ ಹಾನಿಯನ್ನು ಮಾಡುವುದಿಲ್ಲ ಯಾಕೆ ಮನೆಯ ಯಜಮಾನನಿಗೆ ಅವನು ಪರಿಚಿತ ಅವನಿಗೆ ಯಜಮಾನ ಪರಿಚಿತ ಅಲ್ಲ ಅವನಿಗೆ ಯಜಮಾನ ಪರಿಚಿತ ಆದರೂ ನಾಯಿ ಬಿಡುವುದಿಲ್ಲ ಒಮ್ಮೆ ಇವನು ಗರ್ತಿ ಹೇಳಿದ್ರೆ ಇವನ ಒಂದು ಮಾತಿನ ಆ ಅಪರಿಚಿತನ ಎದುರುಗಡೆ ಇವನ ಒಂದು ಮಾತಿನ ಸಾಕು ಆ ನಾಯಿ ಬಾಲವನ್ನು ವ್ಯಗ್ರವಾಗಿ ಅಲ್ಲಾಡ್ತಾ ಇದ್ದಿದ್ದು ಈಗ ನಿಧಾನಕ್ಕೆ ಮುದುಡ್ಕೊಂಡು ಹೊರಟೋಗ ಹಾಗೆಯೇ ಈ ಭಕ್ತನಾದವನಿಗೆ ಭಗವಂತನ ಅತ್ಯಂತ ನಿಕಟ ಸಂಬಂಧ ಸಂಪರ್ಕ ಪರಿಚಯ ಇರುವುದರಿಂದ ಮಾಯೆಯೂ ಕೂಡ ಏನು ಮಾಡದು ಎಂಬಂಥ ಒಂದು ದೃಷ್ಟಾಂತವನ್ನು ಅಲ್ಲಿ ನಮ್ಮ ಹಿರಿಯರು ಹೇಳ್ತಾರೆ ಹಾಗೆಯೇ ಅದೊಂದಾಯಿತು ಅವನ ಪರಿಚಯ ನಮಗಿರಬೇಕು ಅಂತ ಎರಡನೆಯಂದು ಶ್ರೀರಾಮಕೃಷ್ಣ ಹೇಳ್ತಾ ಇದೆ ಸಿದ್ಧಿ ಸಿದ್ಧಿ ಅಂತ ನೀವು ಹೇಳಿದ ತಕ್ಷಣವೇ ಸಿದ್ಧಿ ಅಂತ ಹೇಳಿದ್ರೆ ಅದೊಂದು ಅಮದು ಅಮದು ಬರುವಂತಹ ಒಂದು ಔಷಧಿಯ ವಿಶೇಷ ಗಾಂಜಾ ಅಂತ ಹೇಳ್ಬೋದು ಅಫೀಮು ಅಂತ ಹೇಳ್ಬೋದು ಅದು ಆ ಕಡೆ ಬೆಳೆಸ್ತಾರೆ ಬಂಗಾಲ್ದ ಅಂತ ಅದನ್ನು ಅರೆದು ಉತ್ತರ ಭಾರತದಲ್ಲಿ ಅದನ್ನೇ ರಾಮ್ ರಾಮರಸ ಅಂತ ಹೇಳ್ತಾರೆ ಅದಕ್ಕೆ ಅದು ಭಾಂಗ್ ಅಂತ ಹೇಳ್ತಾರೆ ಇನ್ನೊಂದು ಅದನ್ನು ಅರೆದು ಅಲ್ಲಿ ಕುಡಿತಾರೆ ಒಳ್ಳೆ ಒಂದು ನಶ ಬರುತ್ತೆ ನಂತರ ಅವರು ಧ್ಯಾನಕ್ಕೆ ಹೋಗ್ತಾರೆ ಆ ಒಂದು ಇದರಲ್ಲಿ ಅಮಲಿನಲ್ಲಿ ಸಿದ್ಧಿ ಸಿದ್ಧಿ ಅಂತ ಕೇವಲ ಬಾಯಲ್ಲಿ ಉಚ್ಚರಿಸಿದ ಮಾತ್ರಕ್ಕೆ ಆ ಸಿದ್ಧಿ ಎನ್ನುವಂಥ ಔಷಧದ ಬಗ್ಗೆ ಎಲ್ಲ ಆ ಇಂದ ಹಿಡಿದ ಕ್ಷ ವರೆಗೆ ನಿಮಗೆಲ್ಲ ಮಾಹಿತಿ ಗೊತ್ತಿದ್ದರೂ ಕೂಡ ನಶೆ ಏರ್ತದೋ ಇಲ್ಲ ನಶೆ ಏರ್ಬೇಕಾದ್ರೆ ಆ ಸಿದ್ಧಿಯಿಂದ ಅದನ್ನು ಅರೆದು ಕುಡಿಬೇಕು ಕುಡಿದಾಗ ಆದ ನಶೆ ಏರ ಅಂದ್ರೆ ಅನುಭವಕ್ಕೆ ತೆಗೆದುಕೊಳ್ಳಬೇಕು ಸತ್ಯ ಅನುಭವಕ್ಕೆ ತಂದುಕೊಳ್ಳಬೇಕು ಈ ಅನುಭವಕ್ಕೆ ತಂದುಕೊಳ್ಳದ ತನಕ ಜ್ಞಾನವೇ ಆಗಲಿ ಪ್ರೇಮವೇ ಆಗಲಿ ಯಾವುದೂ ಕೂಡ ತನ್ನ ಉದ್ದಿಷ್ಟ ಕಾರ್ಯ ಏನಿದೆಯೋ ಅದನ್ನು ಅದು ಕೊಡುವುದಿಲ್ಲ ಸುಖ ಅದನ್ನು ಅದು ತಂದು ಕೊಡುವುದಿಲ್ಲ ಶಾಂತಿ ಅದನ್ನು ಅದು ತಂದು ಕೊಡುವುದಿಲ್ಲ ಅದು ಬರಬೇಕಾದ್ರೆ ಅನುಭವ ರೂಪದಲ್ಲಿ ಬರಬೇಕು ಅದನ್ನೇ ಇಲ್ಲಿ ಕ್ಷುತ್ ಶಾಂತಿರುವ ಕ್ಷುತ್ ಅಂದ್ರೆ ಕ್ಷುದ ಹಸಿವು ಈ ಹಸಿವಿನ ಶಾಂತಿ ಹಸಿವು ನೀಗಬೇಕಾದರೆ ಪೂಜೆ ಮಾಡಿದರೆ ಗೊತ್ತಾಗ್ತದೆ ಪೂಜೆ ಮಾಡಿದರೆ ಅವನಿಗೆ ಎರಡು ಪ್ರಯೋಜನ ಒಂದು ಹಸಿವು ನೀಗಿತು ದೇಹದ ಹಸಿವು ನೀಗಿತು ಎರಡನೆಯದಾಗಿ ಅವನು ಊಟ ಹಾಗೆ ಮಾಡ್ತಾನೇನು ರುಚಿ ರುಚಿಯಾಗಿ ಮಾಡಿಕೊಂಡು ಊಟ ಮಾಡ್ತಾನೆ ನಾಲಿಗೆಗೂ ಕೂಡ ರುಚಿ ಸಿಕ್ಕಿತು ಇದು ಎರಡು ಉಪಯೋಗವಿದೆ ಹಾಗೆಯೇ ಈ ಭಕ್ತಿ ಅಂತಕ್ಕಂಥದ್ದು ಅವನಿಗೆ ನೆಮ್ಮದಿಯನ್ನು ಶಾಂತಿಯನ್ನು ಸಂತೋಷವನ್ನು ಆನಂದವನ್ನು ಕೊಡುವುದರ ಜೊತೆಗೆ ಅವನ ಸಂಸಾರವನ್ನು ಕೂಡ ನಾಶ ಮಾಡಿಬಿಡ್ತದೆ ಹಸಿವೆ ಬೇಕು ಬೇಕು ಬೇಕು ಬೇಕು ಅಂತಕ್ಕಂತಹ ಒಂದು ಹಸಿವೆ ಆ ಹಸಿವೆಯನ್ನು ಎಂದೆಂದಿಗೂ ನೀಗಿಸಿ ಬಿಡ್ತದೆ ಅಂತ ಹೇಳ್ಬೋದು ಎರಡು ಕದಗಿನ ಕಡಿದದಂತೆ ಈ ಕಡೆ ತಾಗುದು ಸಾಯ್ತಾರೆ ಈ ಕಡೆ ತಾಗುದು ಸಾಯ್ತಾರೆ ಹಾಗೆಯೇ ಈ ಭಕ್ತಿಯನ್ನ ಸೇವಿಸುವುದರಿಂದ ತೃಪ್ತಿ ಆನಂದ ಸಿಕ್ಕುವುದರೊಂದಿಗೆ ಅವನ ಸಂಸಾರ ಕೂಡ ನಾಶವಾಗ್ತದೆ ಆದ್ದರಿಂದ ಹೀಗೆ ಹೇಳಿ ಇಷ್ಟೊಂದು ಕಾರಣಗಳನ್ನ ಹೇಳಿ ತತ್ ಮಾತ್ ಶೈವ ಅಂತ ಅಲ್ಲಿ ಈ ಒಂದು ಪ್ರಸಂಗ ಇಲ್ಲಿ ತನಕ ಏನು ಹೇಳ್ಕೊಂಡು ಬರ್ತಾ ಇದ್ದಾರೋ ಭಕ್ತಿಯ ಶ್ರೇಷ್ಠವೇ ಕ್ರೈಶ್ಯವನ್ನು ಅಲ್ಲಿಗೆ ಸಮಾಪ್ತಿ ಮಾಡ್ತಾ ಇದ್ದಾರೆ ಮುಂದಿನ ಪ್ರಸಂಗವನ್ನು ತೆಗೆದುಕೊಳ್ತಾರೆ ತಸ್ಮಾ ಈ ಮೇಲೆ ಹೇಳಿದಂತಹ ಎಲ್ಲ ಕಾರಣಗಳಿಂದ ಸೈವ ಸಾ ಭಕ್ತಿಯೇ ಗ್ರಾಹ್ಯ ಗ್ರಹಿಸಲ್ಪಡಬೇಕು ಯಾರಿಂದ ಎಲ್ಲರಿಂದಲೂ ಅಲ್ಲ ಮುಮುಕ್ಷು ಭೀ ಮುಮುಕ್ಷುಗಳಿಂದ ಏನಿದು ಮುಮುಕ್ಷು ಅಂದರೆ ಮುಕ್ತು ಮಿಚ್ಚ ಮುಮುಕ್ಷ ಬಿಡುಗಡೆ ಹೊಂದಬೇಕು ಅನ್ನುವಂತಹ ಒಂದು ಆಸೆ ಏನಿದೆಯೋ ಅದೇ ಮುಭುಕ್ಷ ಯಾರು ಬಿಡುಗಡೆಯನ್ನು ಹೊಂದಬೇಕು ಅಂತ ಬಯಸುತ್ತಾರೆಯೋ ಅವರೇ ಮುಮುಕ್ಷು ಊ ಇಂಥವರಿಂದ ಬಿಡುಗಡೆಯನ್ನು ಹೊಂದಬೇಕು ಎಂದು ಬಯಸುವವರಿಂದ ಸಾಮಾನ್ಯವಾದ ಬಿಡುಗಡೆಯಲ್ಲ ಇದೆ ಸಂಸಾರದಿಂದ ಸಂಸಾರದ ಕಷ್ಟಕೂಟಲಗಳಿಂದ ಆತ್ಯಂತಿಕವಾಗಿ ಬಿಡುಗಡೆಯನ್ನು ಎಂದೆಂದಿಗೂ ಬಿಡುಗಡೆಯನ್ನು ಹೊಂದಬೇಕಾದ್ದರಿಂದ ಇದು ಒಂದು ವಿಶಿಷ್ಟವಾದಂತಹ ಬಿಡುಗಡೆ ಆದ್ದರಿಂದ ಈ ಇಂತಹ ಬಿಡುಗಡೆಯನ್ನ ಮೋಕ್ಷವನ್ನು ಬಯಸತಕ್ಕಂತಹ ಯಾವ ಜಿ ಇದ್ದಾರೆಯೋ ಆ ಸಾಧಕರೆಲ್ಲರೂ ಕೂಡ ಈ ಭಕ್ತಿಯನ್ನೇ ಸ್ವೀಕರಿಸಬೇಕು ತಮ್ಮ ಸಾಧನೆಯ ಅಂಗವಾಗಿ ಅಂತ ನಾವು ಹೇಳ್ತಾ ಇದ್ದೇವೆ ಅಂತ ನಾರದರು ಹೇಳ್ತಾ ಇದ್ದಾರೆ नर मु प्रकरण साधन प्रकरणव शुर मूवे सूत्र साधना गायती आचार्या अंत सद्रे भक्त भक्तिया साधना साधने गायं हाड़े आचार्य आचार्यू यारो आचार्यू यारो एमूर सूत्र नोड़े गुड़ा यार भक्त आचार्य हेल्ता वदती जन जल्प निर्भया ऐकमता कुमार अंदर सनत्कुमार व्यस वेदव्यसक ಅವರ ಪುತ್ರರಾದಂತಹ ಶುಭ ಮಹರ್ಷಿಗಳು ಶಾಂಡಿಲ್ಯ ಇನ್ನೊಬ್ಬ ಭಕ್ತಿ ಭಕ್ತಿಯ ಆಚಾರ್ಯರು ಶಾಂಡಿಲ್ಯ ಭಕ್ತಿ ಸೂತ್ರ ಅನ್ನುವ ಅಂತ ಹೇಳ್ತಾರ ಭಕ್ತಿ ಸೂತ್ರವೇ ಇದೆ ಗರ್ಗ ಗರ್ಗ ಮುನಿಗಳು ಹಿಂದೆ ನಾವು ಹೇಳಿದ್ವಿ ಗರ್ಗ ತಥಾಭಿಷು ಇತಿ ಗರ್ಗ ಅಂತ ಅದೇ ಗರ್ಗ ಮುನಿಗಳು ನಂತರ ವಿಷ್ಣು ವಿಷ್ಣು ಅಂತ ಹೇಳಿದ್ರೆ ವಿಷ್ಣು ವಿಷ್ಣು ಯಶ ಆಗಬಹುದು ವಿಷ್ಣು ದೇವ ಅನ್ನುವಂತಹ ಒಬ್ಬ ಕೃತಿಕಾರೂ ಆಗಿರ್ಬೋದು ಅಥವಾ ಇನ್ನೊಬ್ಬ ಋಷಿಗಳು ಆಗಿರ್ಬೋದು ಅವರು ಕೂಡ ಒಬ್ಬರು ಮಹರ್ಷಿಗಳು ಭಕ್ತಿಯ ಆಚಾರ್ಯರು ಕೌಂಡಿನ್ಯ ಕೌಂಡಿನ್ಯ ಮಹರ್ಷಿಗಳು ಶೇಷ ಶೇಷ ಅಂತಕ್ಕಂತಹ ಋಷಿಗಳು ಅವರು ಕೂಡ ಋಷಿಗಳು ಭಕ್ತಿಯ ಆಚಾರ್ಯರು ಉದ್ಭವ ಶ್ರೀಕೃಷ್ಣನ ಪರಮ ಸಖ ಭಕ್ತ ಆರೋನಿ ಅರುಣನ ಮಗ ಆರುಣಿ ಮತ್ತು ಬಲಿ ಮಹಾನ್ ಭಕ್ತ ಪರಮಭಕ್ತ ವಾಮನ ಬಲಿ ಬಲಿ ಹನುಮತ್ ಹನುಮಂತ ವಿಭೀಷಣಾದಯು ಭಕ್ತಿಯಾಚಾರ್ಯ ವಿಭೀಷಣ ಇಷ್ಟು ಹೇಳಿ ನಾರದ್ರೂ ಸುಮ್ಮನೆ ಆಗ್ತಾ ಇಲ್ಲ ಅವರು ತಲೆಯಲ್ಲಿ ಇನ್ನೂ ಅನೇಕ ಭಕ್ತಿ ಆಚಾರ್ಯರುಗಳು ಬರ್ತಾ ಇದ್ದಾರೆ ಹೀಗಾಗಿ ಏನು ಹೇಳಿದ್ರು ವಿಭೀಷಣಾದಿಗಳು ಅಂತ ಹೇಳಿ ಆ ಆದಿಯಲ್ಲಿ ಎಷ್ಟೆಷ್ಟು ಆಚಾರ್ಯರಿದ್ದಾರೋ ಹೆಸರಿಗೆ ಸಿಕ್ಕುವವರು ಹೆಸರಿಗೆ ಸಿಕ್ಕದೇ ಇರೋರು ಎಲ್ಲರನ್ನು ತೆಗೆದುಕೊಳ್ಬೇಕು ಅಂತ ಇಂತಹ ಭಕ್ತಿಯ ಆಚಾರ್ಯರು ಏನ್ಮಾಡ್ತಾ ಇದ್ದಾರೆ ತತ್ಯ ಆ ಭಕ್ತಿಗೆ ಸಂಬಂಧಪಟ್ಟಂತಹ ಸಾಧನಾನಿ ಸಾಧನವನ್ನ ಸಾಧನ ಅಂದರೆ ಏನು ಸಾಧ್ಯ ಅಂದರೆ ಏನು ಸಾಧ್ಯ ಅಂತ ಹೇಳಿದ್ರೆ ಯಾವುದನ್ನ ಪಡೆಯಬೇಕೋ ಅದು ಸಾಧ್ಯ ಇಲ್ಲಿ ಪರಾಭಕ್ತಿ ಅದನ್ನು ಪಡೆಯಬೇಕು ಅದೇ ಸಾಧ್ಯ ಅದಕ್ಕೆ ಸಾಧನಗಳನ್ನು ಈಗ ಹೇಳ್ತಾ ಇದ್ದೇವೆ ಅಂತ ಹೇಳ್ತಾ ಅದನ್ನು ಪಡೆಯಲಿಕ್ಕೆ ಬೇಕಾದಂಥ ಉಪಕರಣಗಳು ಅದು ಸಾಧನ ಆ ಸಾಧನಗಳನ್ನು ಗಾಯಮಿತಿ ಹಾಡ್ತಾ ಇದ್ದಾರಂತೆ ಹೇಳ್ತಾ ಇಲ್ಲ ವದಂತಿ ಅಂತ ಹೇಳ್ತಾ ಇಲ್ಲ ಗಾಯಂತಿ ಹಾಡ್ತಾ ಇದ್ದಾರೆ ಅತ್ಯಂತ ಖುಷಿಯಿಂದ ಹಾಡ್ತಾ ಇದ್ದಾರೆ ಇದು ಹೇಗೆ ಅಂತ ಹೇಳಿದ್ರೆ ಮನುಷ್ಯರಿಗೆ ಚೆನ್ನಾಗಿ ಊಟ ಮಾಡಲು ತೇಗ ಬರುತ್ತೆ ಅದು ಸ್ವೃತ್ತಿಯ ಆನಂದದ ಸಂಕೇತ ಹಾಗೆಯೇ ಇಲ್ಲಿಯ ಭಕ್ತಿಯ ಆಚಾರ್ಯರು ಸರಿಯಾಗಿ ಭಕ್ತಿಯನ್ನು ತಮ್ಮೊಳಗೆ ತೂರ್ಕಿಕೊಂಡಿದ್ದಾರೆ ಹೀಗಾಗಿ ಆ ಆನಂದದಿಂದ ಅವರಿಗೆ ಅದೇ ಒಂದು ಸೇಲು ತರ ಬರ್ತಾ ಇದೆ ಕೇಳಬೇಕು ಇನ್ನು ಇತರರಿಗೂ ಎಲ್ಲರಿಗೂ ಯಾರ್ಯಾರಿದ್ದಾರೋ ಜಾತಿಯ ಭೇದವಿಲ್ಲದೆ ಲಿಂಗದ ಭೇದವಿಲ್ಲದೆ ಯಾವ ತಾರತಮ್ಯವೂ ಇಲ್ಲದೆ ಯಾರ್ಯಾರು ಕೇವಲ ಆ ಭಕ್ತಿಯನ್ನು ಬೆಳೆಸಿಕೊಳ್ಳಬೇಕು ಅಂತ ಹೇಳಿ ಮನಸ್ಸಿನಲ್ಲಿ ಇಚ್ಛೆಯನ್ನು ಪಟ್ಟಿದ್ದಾರೆಯೋ ಮಾರ್ಗವನ್ನು ಹುಡುಕ್ತಾ ಇದ್ದಾರೆಯೋ ಮಾರ್ಗಾನ್ವೇಷಿಗಳು ಅವರಿಗೆ ಹೇಳಬೇಕು ಹೇಳಬೇಕು ಹೇಳಬೇಕು ಅಂತ ಹೇಳಿ ಅಷ್ಟು ಉತ್ಸಾಹ ನಾವು ಯಾವ ರೀತಿ ಈ ಒಂದು ಮಾರ್ಗದಲ್ಲಿ ನಡೆದು ಗುರಿಯನ್ನು ಮುಟ್ಟಿದ್ದೇವೆಯೋ ಈ ಆನಂದವನ್ನು ಅನುಭವಿಸ್ತಾ ಇದ್ದೇವೆಯೋ ಈ ಶಾಂತಿಯನ್ನು ಪಡೀತಾ ಇದ್ದೇವೆಯೋ ಇತರರು ಕೂಡ ಇದೇ ಆನಂದವನ್ನು ಇದೇ ಶಾಂತಿಯನ್ನು ಪಡೆಯಲಿ ಅಂತ ಅತ್ಯಂತ ಸಂತೋಷದಿಂದ ಗಾಯಂತಿ ಹಾಡುತ್ತಾ ಇದ್ದಾರೆ ಅಂತ ಆಚಾರ್ಯ ಅನ್ನುವಂತಹ ಒಂದು ಪದ ತುಂಬಾ ವಿಶಿಷ್ಟವಾದ ಪದ ಗುರು ಅಂತ ಹೇಳಿಲ್ಲ ಇದು ಅಥವಾ ಬೇರೆ ಇನ್ಯಾವುದೇ ಪದಗಳಿಂದ ಹೇಳಿಲ್ಲ ಆಚಾರ್ಯ ಅನ್ನುವಂತಹ ಒಂದು ಪದವನ್ನು ನಾರದರೂ ಬಳಸಲಿಕ್ಕೆ ಇದೇ ಕಾರಣ ಎಲ್ಲರೂ ಕೂಡ ಆಧ್ಯಾತ್ಮಿಕ ಗುರುಗಳಾಗಲಿಕ್ಕೆ ಸಾಧ್ಯವಿಲ್ಲ ಅನ್ನುವಂಥ ಒಂದು ಸತ್ಯವನ್ನು ತಿಳಿಸಿಕೊಳ್ಳಿಕ್ಕೆ ಆಚಾರ್ಯ ಅನ್ನುವಂಥ ಪದವನ್ನು ಬೆಳೆಸಿದ್ದಾರೆ ಆ ಉಪಸರ್ಗಪೂರ್ವಕ ಚರುಣ್ ಅನ್ನುವಂತಹ ಒಂದು ಧಾತು ಅದನ್ನು ಒಟ್ಟಿಗೆ ಸೇರಿಸಿದ್ರೆ ಆಚಾರ ಅಂತ ಹೇಳಿದ್ರೆ ನಡೆದು ತೋರಿಸ್ತಕ್ಕಂಥದ್ದು ತಾವೇ ಸ್ವತಃ ಆಚರಿಸಿ ನಡೆದು ತೋರಿಸ್ತಕ್ಕಂಥದ್ದು ಯಾಕೆ ಅಂತ ಹೇಳಿದ್ರೆ ಎಲ್ಲರೂ ಕೂಡ ಪುಸ್ತಕವನ್ನ ಕೂಟಗಟ್ಟಲೆ ಬರೀಬಹುದು ಪುಸ್ತಕ ಬರೀಲಿಕ್ಕೆ ಅಂತ ಒಂದು ವಿಷಯವನ್ನು ಅನುಭವಿಸದೆಯೇ ಪುಸ್ತಕವನ್ನ ಬರೀತಾರೆ ಈಗ ಟ್ರಾವೆಲಿಂಗ್ ಗೈಡ್ ಅಂತ ಬರೀತಾರೆ ಟ್ರಾವಲೋಗ ಅಂತ ಬರೀತಾರೆ ಆ ಸ್ಥಳಕ್ಕೆ ಹೋಗದೆಯೇ ಇನ್ನಿತರ ಟ್ರಾವಲೋಗ್ಗಳನ್ನು ಕಾಪಿ ಮಾಡಿ ಬರೆಯುವುದು ಉಂಟು ಸುಮ್ಮನೆ ಹೇಳಿದೆ ಉದೆಗೆ ನಮ್ಮಲ್ಲೊಬ್ರು ಬಂದು ನಮ್ಮ ಲೈಬ್ರರಿಗೆ ಪುಸ್ತಕವನ್ನು ಮಾರಾಟ ಮಾಡಲಿಕ್ಕೆ ಅಂಥೇಳಿ ಅವರು ಒಬ್ಬರು ಲೇಖಕರು ಸುಮಾರು ಪುಸ್ತಕಗಳನ್ನು ಬರೆದಿದ್ದಾರೆ ಅವರೇ ತೋರಿಸಿದ್ರು ನಾನು ನೋಡದೆ ಕೂಡ ಅಚ್ಚಾಗಿದೆ ಅವರ ಒಂದು ಕಮ್ಯುನಿಟಿಯಲ್ಲಿ ಅವರು ಪ್ರಸಿದ್ಧರು ಕೂಡ ಎಂದು ಹೇಳುವುದಿಲ್ಲ ಅವರು ಉತ್ತರ ಭಾರತದ ಯಾತ್ರಾ ಸ್ಥಳಗಳ ಬಗ್ಗೆ ಬರೆದಿದ್ದೀನಿ ಸ್ವಾಮಿ ದಯವಿಟ್ಟು ತೊಗೊಳ್ಳಿ ನಿಮ್ ಲೈಬ್ರರಿ ಹಾಕೊಡಿ ಅಂತ ಹೇಳುದು ಸರಿ ನೋಡ್ತೀನಿ ಅಂತ ಹೇಳಿ ನೋಡಿದೆ ಹೇಗೆ ಇದರ ಒಂದು ಸತ್ಯಾಸತೆಯನ್ನ ಇವರು ಹೋಗಿದ್ದಾರೆ ಅಂತಹ ಸ್ಥಳಕ್ಕೆ ಅಂತ ಹೇಗೆ ನೋಡೋದು ನಾನು ಕೂಡ ಆ ಸ್ಥಳದಲ್ಲಿ ಇರಬೇಕು ಆ ಗೊತ್ತಾಗ್ತದೆ ಆ ಸ್ಥಳದಲ್ಲಿ ಇರ್ತಕ್ಕಂತಹ ಏನು ಒಳ ಹೊರಗೆ ಇಲ್ಲಿರ್ತಕ್ಕಂತಹ ಈ ಪುಸ್ತಕದ ಒಳ ಹೊರಗೆ ಎರಡೂ ಕೂಡ ತಾಳೆ ಆಗ್ತದೆಯೋ ಇಲ್ಲೋ ಅಂತ ಏನ್ ಮಾಡೋದು ನನಗೆ ತಕ್ಷಣ ಅವರಲ್ಲಿ ಬರೆದಿದ್ದಾರೆ ದಕ್ಷಿಣೇಶ್ವರ ಅಂತ ಹೇಳಿ ಬರೆದ್ರು ತೆಗೆದೆ ಆ ಪುಸ್ತಕವನ್ನು ನೋಡಿ ಅದರ ಪ್ರತಿಯೊಂದು ಆಮೂದಾಗ್ರವಾದಂತಹ ಏನೋ ಒಂದು ವಿವರಣೆ ಇತ್ತು ಅದನ್ನ ನೋಡಿದೆ ಬೇಲೂರು ಮಠ ಬರೆದಿದ್ರು ದಕ್ಷಿಣೇಶ್ವರದ ಬಗ್ಗೆ ಬರೆದಿದ್ರು ಏನು ಬರೆದಿದ್ದಾರೆ ನಾನು ನೋಡಿದರೆ ಇದು ಹೌದೋ ನನಗೇ ಏನೋ ಕನ್ಫ್ಯೂಷನ್ ಆಗಿದೆಯೋ ಅಂಥೇಳಿ ಆಶ್ಚರ್ಯವಾಯಿತು ನಾನು ಬರೀ ತಪ್ಪು ತಪ್ಪು ನಾನು ಕೇಳಿದೆ ನಿಜವೂ ನಿಜ ಹೇಳಬಿಡಿ ತಾವು ಈ ಸ್ಥಳಗಳಿಗೆಲ್ಲ ಹೋಗಿದ್ದೀರಾ ಅಂತ ಕೇಳಿದೆ ನಾನು ಡೈರೆಕ್ಟಾಗಿ ಈ ರೀತಿ ಕೇಳಿರೋದು ನೋಡಿ ಅವರಿಗೆ ಗೊತ್ತಾಯಿತು ಇವರು ಇದೇ ಪ್ರದೇಶದವರು ಇಲ್ಲಿ ಖಚಿತವಾಗಿ ಹೋಗಿ ಬಂದಿದ್ದಾರೆ ಇನ್ನು ನನ್ನ ಮುಂದೆ ಏನು ಹೇಳಿಕ್ಕಾಗೆ ಹೇಳಕ್ಕಾಗೋದಿಲ್ಲ ಹೀಗಾಗಿ ಇಲ್ಲ ಅದು ಅನ್ನೊಂದು ಪುಸ್ತಕ ಇತ್ತು ಇಂಗ್ಲಿಷ್ ಪುಸ್ತಕ ಆ ಇಂಗ್ಲೀಷ್ ಪುಸ್ತಕವನ್ನು ಸ್ವಲ್ಪ ತರ್ಜುಮೆ ಮಾಡಿದೆ ಅಷ್ಟೇ ಅಂತ ತಕ್ಷಣ ನಾನು ಹೇಳಿದೆ ನಾನು ಈಗ ನನಗೆ ಖಚಿತವಾಯಿತು ನೀವು ಯಾವ ಸೋರ್ಸ್ ಮೂಲದಿಂದ ನೋಡಿಕೊಂಡು ಬರ್ತಿದ್ದೀರಿಯೋ ಆ ಒಬ್ಬ ಲೇಖಕನ ಪುಸ್ತಕವನ್ನು ನಾನು ತೆಗೆದುಕೊಳ್ಳುವುದಿಲ್ಲ ನಿಮ್ಮ ಈ ಪುಸ್ತಕವನ್ನು ಕೂಡ ನಾನು ತೆಗೆದುಕೊಳ್ಳುವುದಿಲ್ಲ ಅಂತ ಹೇಳಿ ಯಾಕೆ ಅಂತ ಹೇಳಿದ್ರೆ ಇದು ಈ ರೀತಿ ಇರಬೇಕು ವಿವರಗಳು ನೀವು ಈ ರೀತಿ ಬಂದಿಲ್ಲ ಆದ್ದರಿಂದ ಮೊದಲು ಈ ಪುಸ್ತಕವನ್ನೆಲ್ಲ ವಾಪಸ್ ತೆಗೆದುಕೊಂಡು ಹೋಗಿ ಪುನಃ ಸರಿ ಮಾಡಿ ಇನ್ನೊಂದ್ಸಲಿ ಅಚ್ಚಾಕ್ಸಿ ತಂದುಕೊಡಿ ನಾನು ಲೈಬ್ರರಿ ಹಾಕಿಕೊಳ್ತೇನೆ ಹೀಗೆ ಯಾರಂದ್ರೆ ಯಾರು ಬೇಕಾದರೂ ಬರೆಯಬಹುದು ಯಾವ ವಿಷಯಗಳನ್ನು ಹೇಳಬೇಕಾದರೂ ಬರೀಬಹುದು ಈಗ ಈಗತ್ತು ಇಂಟರ್ನೆಟ್ಟು ಅತ್ಯಂತ ಎಲ್ಲರ ಕೈಗೂ ಗುಡಿಸಲಿಗೂ ಕೂಡ ಹೋಗಿರುವುದರಿಂದ ಭಾರತ ಸರ್ಕಾರದ ಕೃಪೆಯಿಂದ ಅಕ್ಕಿ ಹೋಗಿಲ್ಲದೇ ಹೋಗಿ ಹೋಗಿರ್ಬೋದು ಅವರಿಗೆ ತಿನ್ನಲಿಕ್ಕೆ ಸರಿಯಾಗಿ ಏನು ಇಂತೇ ಇರ್ಬೋದು ಆದರೆ ಕೇಬಲ್ ಟಿ ವಿ ಮೊಬೈಲು ಮತ್ತು ಅದು ಕೂಡ ಎಲ್ಲ ಪ್ರತಿಯೊಂದು ಗುಡುಸಿಗೂ ಸಪ್ಲೈ ಆಗಿದೆ ಅಂತಹ ಮಹಾನ್ ಭಾವ ನಮ್ಮ ಏನು ಇನ್ಫಾರ್ಮೇಶನ್ ಟೆಕ್ನಾಲಜಿ ಕೊಡಬೇಕು ಎಲ್ಲ ಕೊಟ್ಟಿದ್ದಾರೆ ಅದರ ಹೊತ್ತಿಗೆ ಕೊಟ್ಟಿದ್ದಾರೆ ಹೀಗಾಗಿ ಒಂದು ಒಂದು ಕ್ಲಿಕ್ಕಿಸಿದ್ರೆ ಸಾಕು ಯಾವುದಾದ್ರೂ ವಿಷಯ ಏನಾದರೂ ಬೇಕು ಅಂತ ಹೇಳಿದ್ರೆ ಅದರ ಎಲ್ಲ ಸಂಪೂರ್ಣ ವಿಷಯಗಳು ಸಿಗುತ್ತೆ ಆದರೆ ಸತ್ಯಾಸಂಕತೆಗಳನ್ನು ನೀವೇ ಪರಿಶೀಲಿಸಿ ನೋಡುವುದರ ತನಕ ಇಂಟರ್ನೆಟ್ ನಲ್ಲಿ ಬರೋದು ಕೂಡ ಸತ್ಯ ಇದೆ ಎಂಬುದಕ್ಕೆ ಯಾವ ಗ್ಯಾರಂಟಿಯು ಇಲ್ಲ ಅದನ್ನ ಹೇಳ್ಬಿಡ್ತೇನೆ ಸಣ್ಣ ಒಂದು ಉದಾಹರಣೆ ಕೊಡ್ತೇನೆ ಇಂಟರ್ನೆಟ್ ನಲ್ಲಿ ಒಂದು ಸೈಟ್ ಇದೆ ಯಾವ ಒಂದು ವಿಕಿಪೀಡಿಯಾ ಅಂತ ಹೇಳ್ತಾರೆ ಅದು ಯಾವ ಒಂದು ವಿಷಯದ ಬಗ್ಗೆ ನೀವು ಹಾಕಿದರೂ ಕೂಡ ಇದರ ಈ ವಿಷಯದ ಬಗ್ಗೆ ನನಗೆ ಮಾಹಿತಿ ಬೇಕು ಕೊಡ್ತಾರೆ ಆರೆ ಅಲ್ಲೊಂದು ಇದೆ ಪಕ್ಕದಲ್ಲಿ ಎಡಿಟ್ ಅನ್ನುವಂತಾಗೂ ಕೂಡ ಅದಕ್ಕೆ ಮೆಂಬರ್ ಆಗಿ ಸದಸ್ಯರಾಗಿ ಆ ಒಂದು ಮಾಹಿತಿ ಅಲ್ಲಿ ಕೊಡ್ತಂತಹ ಮಾಹಿತಿ ತಮಗೆ ಸರಿ ಬರದೇ ಇದ್ದಲ್ಲಿ ತಿದ್ದಬಹುದು ಇವನೇನ್ ಮಾಡ್ತಾನೆ ಇವನಿಗೆ ಸರಿ ಗೊತ್ತಿಲ್ಲ ಏನೋ ಮಾಡ್ಬೇಕು ಹೀಗೇನು ಮಾಡ್ತಾನೆ ಅಲ್ಲಿ ಹೋಗ್ತಾನೆ ಎಡಿಟ್ ಕಾಲಮ್ ಹೋಗಿ ತನಗೆ ಸಿಕ್ಕಂತಹ ಏನೇನು ಅಲ್ಲಿ ಇದೆಯೋ ಕಥ ಆ ಕಥವನ್ನು ಕೂಡ ಅದರಲ್ಲೇ ಹಾಕಬಹುದು ರಸ ಎಂಬಂಥ ರೀತಿಯಲ್ಲಿ ಚಿತ್ರಿಸ್ಬೋದು ನೀವೇನು ಮಾಡ್ತೀರ ನೋಟ್ ಮಾಡ್ಕೊಡ್ತೀವಿ ಇದೇ ಕರೆಕ್ಟ್ ಕಥ ಸತ್ಯಕ್ಕೂ ಮಾಹಿತಿಗೂ ತಾಳೆ ಇಲ್ಲ ಅದು ಜ್ಞಾನವಾಗುವುದಿಲ್ಲ ಸರಿಯಾದ ಜ್ಞಾನ ಅಂತ ಹೇಳಿದ್ರೆ ಏನು ಸರಿಯಾದ ಜ್ಞಾನ ಅದಕ್ಕೆ ಪ್ರಮಾನ ಅಂತ ಹೇಳ್ತಾರೆ ಪ್ರಮಾಣಗಳಿಂದ ಅದನ್ನ ಸರಿಯಾಗಿ ನಾವು ಪರೀಕ್ಷೆ ಮಾಡುವುದರ ತನಕ ಯಾವುದೇ ರೀತಿಯಾದಂತಹ ಮಾಹಿತಿ ಜ್ಞಾನವಾಗಲಾರದು ಮಾಹಿತಿ ಬೇರೆ ಜ್ಞಾನ ಬೇರೆ ಮಾಹಿತಿ ಬೇರೆ ಜ್ಞಾನ ಬೇರೆ ಇದನ್ನು ನಾವು ಚೆನ್ನಾಗಿ ತಿಳ್ಕೊಡ್ಬೇಕು ಹಾಗೆಯೇ ಇಲ್ಲೂ ಕೂಡ ಅನೇಕ ಆಚಾರ್ಯರು ಆಚಾರ್ಯರಂತರ ಹೆಸರಿಗೆ ಹೇಳಿದ್ದು ನಾವು ನಿಜವಾದ ಹೆಸರಲ್ಲ ಅನೇಕ ಜನರು ಅನೇಕ ರೀತಿಯಲ್ಲೇ ಬರಿಬೋದು ಇದನ್ನು ಹೀಗೆ ಮಾಡಿ ಇದು ಹೀಗೆ ಮಾಡಿ ಅದು ಹಾಗೆ ಮಾಡಿ ಆದರೆ ಇದನ್ನೆಲ್ಲ ಮಾಡಿದ ಮೇಲೆ ನಿಮಗೆ ಒಂದು ಫಲಿತಾಂಶ ಸಿಗಬೇಕು ರಿಸಲ್ಟ್ ಸಿಗಬೇಕು ಅವರು ಹೇಳಿದಂಥ ರಿಸಲ್ಟ್ ಸಿಗದೆ ಹೋದರೆ ಹೋಯ್ತು ಆದರೆ ಆಚಾರ್ಯ ಅನ್ನುವಂಥ ಪದವನ್ನು ಇಲ್ಲಿ ಬಳಸಿರೋದೇ ಅದಕ್ಕೆ ಯಾರು ತನ್ನ ಜೀವನದಲ್ಲಿ ಖುದ್ದಾಗಿ ಪ್ರತಿಯೊಂದು ಸಾಧನೆಯನ್ನು ಮಾಡಿ ಅದರ ಫಲಿತಾಂಶವನ್ನು ಕಂಡು ಹುಡುಕಿ ಎರಡು ಕೂಡಿಸು ಎರಡು ಅಂದರೆ ನಾಲ್ಕು ಅನ್ನುವಂತಹ ಒಂದು ವೈಜ್ಞಾನಿಕ ದಾಟಿಯಲ್ಲಿ ನಮ್ಮ ಮುಂದೆ ಇಟ್ಟಿದ್ದಾರೆಯೋ ತಮ್ಮ ಜೀವನವನ್ನೇ ಎದುರಾಗಿ ಇಟ್ಟಿದ್ದಾರೆಯೋ ಅವರೇ ಆಚಾರ್ಯರು ಇನ್ಯಾರು ಅಲ್ಲ ಸ್ವಾಮಿ ಸುರ್ಯಾನಂದಿ ಮಹಾರಾಜ್ ಶ್ರೀರಾಮಕೃಷ್ಣರ ನೇರ ಶಿಷ್ಯರಲ್ಲಿ ಒಬ್ಬರು ಅವರು ಒಮ್ಮೆ ತಮ್ಮ ವಿದೇಶಿ ಶಿಷ್ಯ ಒಬ್ಬಳು ಅವಳು ಯಾವುದ್ಯಾವುದೋ ಪುಸ್ತಕಗಳನ್ನು ಓದ್ತಾ ಇರ್ತಾರೆ ಯಾಕಂದರೆ ಈಗ ಈಗೆಲ್ಲ ಇನ್ಫಾರ್ಮೇಷನ್ ಹೇಳಲಿಲ್ಲ ಇನ್ಫಾರ್ಮೇಶನ್ ಟೆಕ್ನಾಲಜಿ ಪುಸ್ತಕ ಎಲ್ಲ ಎಷ್ಟೊಂದು ಬಂದಿದೆ ಅಂತ ಹೇಳಿದ್ರೆ ನಿಮಗೆ ಅದು ಟೈಮೇ ಸಿಗುದಿಲ್ಲ ಓದಲಿಕ್ಕೆ ಅಷ್ಟೊಂದು ಬಂದಿದೆ ಗಂಟೆಗೊಂದು ನಿಮಿಷಕ್ಕೊಂದು ಪುಸ್ತಕ ಹೊರಗಡೆ ಬರ್ತಾ ಇದೆ ಆಕೆ ಕೈಗೆ ಸಿಕ್ಕಿದ್ನೆಲ್ಲ ತೆಗೆದುಕೊಂಡು ಓದ್ತಾ ಇದೆ ಸ್ವಾಮಿ ಸುರ್ಯ ಅಂತ ಅವರ ಗುರುಗಳು ಗುರುವಾಗಿ ಅವರೇನು ಹೇಳಿದ್ರು ನೀನು ಸಾಧಕಿಯಾಗಿ ಅಂತಿಂತಹ ಯಾವನ್ಯಾವನೂ ಬರೆದಿರುವಂತಹ ಪುಸ್ತಕಗಳನ್ನು ಓದಕೂಡದು ಕೇವಲ ಯಾರು ಸಾಕ್ಷಾತ್ಕಾರವನ್ನು ಮಾಡಿಕೊಂಡಿದ್ದಾರೋ ಯಾರು ಸತ್ಯವನ್ನು ಮುಖಾಮುಖಿಯಾಗಿ ಕಂಡಿದ್ದಾರೆಯೋ ಅಂಥವರ ಪುಸ್ತಕವನ್ನು ಮಾತ್ರ ನೀನು ಓದಬೇಕು ಅಂತ ಕಟ್ಟಾಜ್ಞೆಯನ್ನು ಇಟ್ಟರು ಇಲ್ಲದೆ ಹೋದ್ರೆ ದಾರಿ ಹೀಗಾದರೆ ಓದ್ತಾ ಓದ್ತಾ ಹೇಗೆಗೋ ಹೋಗಿ ದಾರಿ ತಪ್ಪುವಂತಹ ಸಾಧ್ಯತೆಗಳೇ ಹೆಚ್ಚು ಅದಕ್ಕೆ ಸ್ವಾಮಿ ಸೂರ್ಯ ಈ ಎಚ್ಚರಿಕೆಯನ್ನು ಆ ಶಿಷ್ಯಗೆ ಕೊಟ್ಟ ಇದನ್ನು ನಾವು ತಿಳ್ಕೊಳ್ಬೇಕು ಹೀಗಾಗಿ ಇಲ್ಲಿ ನಾರದು ಅತ್ಯಂತ ಎಚ್ಚರಿಕೆಯಿಂದ ಆಚಾರ್ಯ ಅನ್ನುವಂತಹ ಶಬ್ದವನ್ನು ಆಚಾರ್ಯರಗಳು ಈ ಎಲ್ಲ ಸಾಧನೆಗಳನ್ನು ಗಾಯಂತಿ ಹಾಡಿದ್ದಾರೆ ಭಕ್ತಿ ಭಕ್ತಿಯನ್ನು ಹೇಗೆ ಬೆಳೆಸಿಕೊಳ್ಬೇಕು ಅನ್ನುವಂಥ ಸಾಧನೆಯನ್ನು ಹಾಡಿದ್ದಾರೆ ಏನದು ಮೊಟ್ಟ ನಮಗೆ ಬರ್ತದೆ ಒಂದು ಸಿಡಿಮದ್ದು ಈಗ ಮೊಟ್ಟ ಮೊನ್ನೆಯದೆ ಸಾಧನೆಯ ಸಿಡಿಮದ್ದಿನ ಸಾಧನೆ ಬಾ ಏನದು ತಪ್ಪು ವಿಷಯತ್ಯಾಗಾತ್ ಸಂಗತ್ಯಾಗ ಇಲ್ಲಿಯ ತನಕ ನಾವು ಅತ್ಯಂತ ಸುಲಭ ಎಂದು ತಿಳಿದುಕೊಂಡಂತಹ ಮಾರ್ಗ ಎಂತಹ ಎಂತಹ ಸನ್ನಿವೇಶಗಳಲ್ಲಿ ಸುಲಭ ಅನ್ನುವಂತಹ ಒಂದು ಸಾಧನೆಯ ಮಾರ್ಗವನ್ನು ಇಲ್ಲಿ ಹೇಳ್ತಾ ಇದ್ದಾರೆ ಅದನ್ನೇ ಶಂಕರಾಚಾರ್ಯರು ಭಗವದ್ಗೀತೆಯ ಎರಡನೆಯ ಅಧ್ಯಾಯದ ಸ್ಥಿತಪ್ರಜ್ಞನ ಲಕ್ಷಣ ಅದಕ್ಕೆ ಭಾಷ್ಯವನ್ನು ಬರಿತಾ ಹೇಳ್ತಾರೆ ಯಾವ ಯಾವ ಲಕ್ಷಣಗಳನ್ನು ಇಲ್ಲಿ ಸ್ಥಿತಪ್ರಜ್ಞನಿಗೆ ಹೇಳಿದ್ದಾರೆಯೋ ಸಾಧಕನಾದವನಿಗೆ ಅದೇ ಸಾಧನೆಯ ಮಾರ್ಗ ಸಾಧಕನಾದವನಿಗೆ ಅದೇ ಸಾಧನೆಯ ಮಾರ್ಗ ಏನದು ಸುಖ ದುಃಖಗಳಲ್ಲಿ ಸಮತ್ವ ರಾಗದ್ವೇಷಗಳು ಇಲ್ಲದೇ ಇರತಕ್ಕಂಥದ್ದು ಪ್ರತಿಯೊಂದು ವಿಷಯದಲ್ಲಿಯೋ ಪ್ರತಿಯೊಂದು ಸನ್ನಿವೇಶದಲ್ಲಿಯೋ ಈ ಮನಸ್ಸನ್ನು ಸ್ಥಿರವಾಗಿ ಸ್ಥಿಮಿತದಲ್ಲಿ ಹತೋಟಿಯಲ್ಲಿ ಇಟ್ಟುಕೊಳ್ತಕ್ಕಂಥದ್ದು ಇಂದ್ರಿಯಗಳ ನಿಗ್ರಹ ಇದೆಲ್ಲ ಕೂಡ ಸಾಧನೆ ಯಾರಿಗೆ ಯಾರು ಇನ್ನೂ ಅಂತಹ ಹಂತವನ್ನು ಮುಟ್ಟಿಲ್ಲವೋ ಅವರಿಗೆ ಆದರೆ ಯಾರು ಅಂತಹ ಹಂತವನ್ನು ಮುಟ್ಟಿದ್ದಾರೆ ಅವರಿಗೆ ಅಲಂಕಾರ ಪ್ರಾಯ ಅವರು ಅದನ್ನು ಸಾಧನೆಯಾಗಿ ಮಾಡಬೇಕಾಗಿಲ್ಲ ಅವರ ಜೀವನದಲ್ಲಿ ಅದು ಅಲಂಕಾರದ ರೀತಿಯಲ್ಲಿ ಪ್ರತಿಯೊಂದು ಅವರ ಹೆಜ್ಜೆಯಲ್ಲಿ ಜೀವನದ ಪ್ರತಿಯೊಂದು ಹೆಜ್ಜೆಯಲ್ಲಿ ನಮಗೆ ಕಾಣಿಸ್ತಾ ಇರ್ತದೆ ಏನೋ ಒಂದು ಸನ್ನಿವೇಶ ಬಂತು ಅವರು ಅದರಂದು ವಿಶಂಥಿತರಾಗುವುದಿಲ್ಲ ನೀವು ನೋಡ್ತಾ ಇರ್ತೀರಿ ಇದ್ರೆ ಇದು ಅದನ್ನು ಶಂಕರಾಚಾರ್ಯರು ಹೇಳ್ತಾರೆ ಹಾಗೆಯೇ ಇಲ್ಲಿ ನಾರದರು ಮೊಟ್ಟ ಮನೆಯ ಹೇಳ್ತಾ ಇದ್ದಾರೆ ಇದು ಒಂದು ತರ ಈ ಋಣಾತ್ಮಕ ಸಾಧನೆ ನೆಗೆಟಿವ್ ಮೊಟ್ಟ ಮೊದಲನೇದಾಗಿ ನೆಗೆಟಿವ್ ಪಾಸಿಟಿವ್ ಹೇಳ್ತಾ ಇಲ್ಲ ಫಸ್ಟ್ ಸಾಧನೆಯೇ ನೆಗೆಟಿವ್ ಸಾಧನೆ ತತ್ ಚೂ ವಿಷಯತ್ಯಾಗಾತ್ ಸಂಗತ್ಯಾಗಾತ್ ಚಕ್ರ ಇಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಶಬ್ದಗಳಿವೆ ಐದು ಶಬ್ದಗಳು ಸೂತ್ರ ತತ್ ಅಂದ್ರೆ ಭಕ್ತಿಯನ್ನ ಗಳಿಸುವಿಕೆಯು ತು ಅಂದ್ರೆ ಆದರೆ ಅಂತ ಹೇಳ್ಬಿಟ್ಟು ಈ ತು ಆದರೆ ಅಂತಕ್ಕಂಥದ್ದು ಹಿಂದೆ ಹೇಳಿದ ಎಲ್ಲಾ ವಿಷಯಗಳಿಗಿಂತ ಬೇರೆ ಪ್ರಸಂಗವನ್ನು ನಾನು ಎತ್ತುತ್ತಿದ್ದೇನೆ ಎಂಬಂತಹ ಒಂದು ಬ್ರಾಕೆಟ್ ಅಂತ ಹೇಳ್ತೇವಿಯ ಆ ಬ್ರಾಕೆಟ್ ಅನ್ನು ಹಾಕ್ತಾ ಟು ಅನ್ನುವಂಥ ಶಬ್ದ ಈ ಸಾಮಾನ್ಯವಾಗಿ ನಾವು ಇದನ್ನು ಬಳಸ್ತೇವೆ ಸಂಸ್ಕೃತದಲ್ಲಿ ಟೂ ಅನ್ನುವಂತಹ ಶಬ್ದಗಳು ಅನೇಕ ಅರ್ಥಗಳಲ್ಲಿ ಬಳಸಲ್ಪಡ್ತದೆ ಒಂದು ಹಿಂದೆ ಹೇಳಿದಂತಹ ಎಲ್ಲ ವಿಷಯಗಳಿಗೂ ಬೇರೆಯಾದಂತಹ ವಿಷಯವನ್ನು ಇಲ್ಲಿ ಎತ್ತುತ್ತಿದ್ದೇವೆ ಶುರು ಮಾಡುತ್ತಿದ್ದೇವೆ ಅಂತ ಅದು ಸೂಚನೆ ಬ್ರಾಕೆಟ್ ಹಾಕಿದ್ದಾರೆ ಹಿಂದಿನ ವಿಷಯಗಳಿಗೂ ಈ ವಿಷಯಗಳಿಗೂ ಪೃತಕ್ವ ಅಂತ ಬ್ರಾಕೆಟ್ ಹಾಕಿದ್ದಾರೆ ಹಾಗೆಯೇ ಈಗ ಒಂದು ಬ್ರ್ಯಾಕೆಟ್ ಅನ್ನು ಹಾಕ್ತಾ ಹೊಸ ವಿಷಯವನ್ನು ಶುರು ಮಾಡ್ತಾ ಇದ್ದಾರೆ ಈ ಸಾಧನೆಗಳಾದರೂ ವಿಷಯ ಈ ಭಕ್ತಿಯನ್ನು ಹೇಗೆ ಸಂಪಾದನೆ ಮಾಡಬೇಕು ದ್ವಿಷಯತ್ಯಾಗ ವಿಷಯವನ್ನು ತ್ಯಾಗ ಮಾಡುವುದರಿಂದಲೂ ಮತ್ತು ಸಂಗತ್ಯಾಗಾತ್ಯ ಕೇವಲ ವಿಷಯ ತ್ಯಾಗವನ್ನು ಹೇಳಿ ಸುಮ್ಮನೆ ಆಗಲಿ ಅಂತಾರ ಸಂಗತ್ಯಾಗಾಚ ಸಂಘವನ್ನು ಕೂಡ ತ್ಯಾಗ ಮಾಡುತ್ತ ಮಾಡುವುದರಿಂದ ಕಾರನ ಹೇಳಿದ್ದಾರೆ ಮಾಡುವುದರಿಂದಲೂ ಕೂಡ ನಾವು ಭಕ್ತಿಗೆ ಸಾಧನೆಯನ್ನು ಹೇಳ್ತಾ ಇದ್ದೇವೆ ಈ ವಿಷಯ ಅನ್ನುವಂತಹ ಶಬ್ದ ಹೇಗೆ ಬಂತು ಗೊತ್ತಿದೆಯಾ ವಿಷಯ ಅಂದರೆ ಸಾಮಾನ್ಯವಾಗಿ ನಾವು ಹೇಳ್ತೇವೆ ವಿಷಯ ವಸ್ತುಗಳು ಸೆನ್ಸ್ ಆಬ್ಜೆಕ್ಟ್ ಅಂತ ಇಂಗ್ಲಿಷ್ನಿಂದ ಹೇಳ್ತೇವೆ ಕಣ್ಣಿಗೆ ವಿಷಯ ಯಾವುದು ರೂಪ नार विषय या रस अथवाचि तेजी के विषय याद स्पर्शे विषय योजना सुरभि अथवा असुरभि सुगंध अथवा दुर्गंध विषय यू के शब्द इषय आबजेक्ट यु स्व्यक संस्कृत शब्द अवलप ना मनन अभ्यास अषय अव शब्द वि अवंत उपसर्गव हाकि उपसर्ग मु बी बंधने ಧಾತು ಅಂದ್ರೆ ಮೂಲ ರೂಪ ಪ್ರತಿಯೊಂದು ಶಬ್ದದ ಮೂಲ ರೂಪ ಏನಿದ್ರೆ ಅರ್ಥ ಅಂತ ಹೇಳಿದ್ರೆ ಬಂಧನ ಅಂತ ಹೇಳಿದ್ರೆ ಬಂಧನ ಅಂತ ಷೀ ಅನ್ನುವಂಥ ಧಾತುವಿಗೆ ಬಂಧನ ಅಂತ ಹೆಸರು ಬಂಧನ ಅಂದ್ರೆ ಕಟ್ಟು ಹಾಕುವುದು ಬಂಧನ ಅಂತ ಅರ್ಥ ವಿ ಅಂದ್ರೆ ವಿಶೇಷವಾಗಿ ಅಂತ ಅದಕ್ಕೆ ಒಬ್ಬರು ವ್ಯಾಖ್ಯಾನಕಾರರು ಅತ್ಯಂತ ಸುಂದರವಾಗಿ ಹೇಳ್ತಾರೆ ವಿಷಿಣಂತಿ ಸ್ವಾತ್ಮಕತೆಯ ವಿಷಿಣ್ವಂತಿ ಸ್ವಾತ್ಮಕತೆಯ ವಿಷಗಿಣಂ ನಿರೂಪಯಂತಿ ಬದ್ನಂತಿ ಅಂದರೆ ಈ ವಿಷಯಗಳು ವಿಷಗಿ ಅಂದರೆ ಆತ್ಮನನ್ನು ತನ್ನಲ್ಲಿ ಭದ್ರವಾಗಿ ಬಂಧಿಸುತ್ತದೆ ಹೀಗಾಗಿ ಅದನ್ನ ವಿಷಯ ಅಂತ ಹೇಳ್ತದೆ ನೋಡಿ ಎಷ್ಟು ಸುಂದರವಾಗಿದೆ ವಿಷಯ ಅನ್ನುವಂತಹ ಶಬ್ದ ಎಲ್ಲ ಅದರಲ್ಲೇ ಇದೆ ಅದರಲ್ಲೇ ಇದೆ ವಿಶಿಷ್ಟವಾಗಿ ಬಂಧಿಸುತ್ತದೆ ಸಾಮಾನ್ಯ ಬಂಧನ ಬೇರೆ ಸಾಮಾನ್ಯ ಬಂಧನ ನಾವು ಸಾಮಾನ್ಯ ಬಂಧನಕ್ಕೂ ವಿಶೇಷ ಬಂಧನಕ್ಕೂ ವ್ಯತ್ಯಾಸವೇನು ಸಾಮಾನ್ಯ ಬಂಧನ ಅಂತ ಹೇಳಿದ್ರೆ ನಮ್ಮನ್ನು ಯಾರಾದರೂ ಒಬ್ಬ ಹ್ಯಾಂಡ್ ಕಪ್ ಕೈಗೆ ಬೇಗಿ ಹಾಕಿ ಇಲ್ಲಿಗೆ ಇಲ್ಲಿ ಕಟ್ಬಿಡ್ತಾರೆ ಗೊತ್ತಾಗುತ್ತೆ ನನಗೆ ಏಯ್ ಬಿಡಿಸು ಅಂತ ಹೇಳ್ತೇವೆ ಬಿಡಿಸು ಇಲ್ಲ ಓದಿತೀನಿ ಅಂತ ಹೇಳ್ತೇವೆ ಆದರೆ ಈ ವಿಶೇಷ ಬಂಧನ ಅಂತಕ್ಕಂಥದ್ದು ನಾವು ಗಟ್ಟಿಯಾಗಿ ಇಟ್ಕೊಂಬತ್ತೇವೆ ಆಮೇಲೆ ಹೇಳ್ತೇವೆ ಏನೋ ಬಿಡು ನನ್ನ ಇಲ್ಲ ಓದಿತೇನೆ ಅಂತ ಇದು ಮಜಾ ಇರುತ್ತೆ ಸಾಮಾನ್ಯ ಬಂಧನದಲ್ಲಿ ಬಂಧನ ಇನ್ನೊಂದು ನಮ್ಮನ್ನು ಬಂಧಿಸಿದೆ ಅಂತ ಗೊತ್ತಾಗ್ತದೆ ಅದನ್ನು ಯಾರು ಬಂಧಿಸಿದ್ದಾರೆಯೋ ಹೇ ಓದಿತೇನೆ ಬಿಟ್ಬಿಡೋ ಅಂತ ಹೇಳ್ತಾರೆ ಆದರೆ ಈ ವಿಶೇಷ ಬಂಧನದಲ್ಲಿ ನಾನೇ ಗಟ್ಟಿಯಾಗಿ ತಗುಕೊಂಡು ಅದನ್ನು ಬೈತೇವೆ ಹೇಯ್ ದರಿದ್ರ ಬಿಟ್ಬಿಡೋ ನನ್ನ ಅಂತ ಇದು ವಿಶೇಷ ಬಂಧನಕ್ಕೂ ಸಾಮಾನ್ಯ ಬಂಧನಕ್ಕೂ ಇರತಕ್ಕಂಥದ್ದು ಈ ವಿಷಯ ವಸ್ತುಗಳು ವಿಷಯಿ ಅಂದ್ರೆ ಈ ಜೀವಾತ್ಮನನ್ನು ಎಷ್ಟು ಮೋಹಕ ರೂಪದಿಂದ ಬಂಧಿಸಿಬಿಡ್ತದೆ ತನ್ನಲ್ಲಿ ಬಂಧಿಸ್ತದೆ ಅಂತ ಹೇಳಿದ್ರೆ ಅನೇಕ ವಿವಿಧ ರೀತಿಯ ರೂಪ ರಸ ಗಂಧ ಸ್ಪರ್ಶ ಹ ಜ್ಞಾನ ಎಷ್ಟು ಸೊಗಸಾಗಿ ಮನಸ್ಸನ್ನ ಮೋಹಿಸಿ ಬಂಧಿಸಿಬಿಡ್ತದೆ ಅಂತ ಕೇಳಿದ್ರೆ ಬಂಧಿಸಿದ್ದು ಅದೆಲ್ಲ ಅಲ್ಲ ನಾನ್ ನಾನೇ ಅಲ್ಲ ಅದೇ ನನ್ನ ಬಂಧಿಸ್ತಾ ಇದೆ ಅನ್ನುವಂಥ ಭಾವನೆಯನ್ನು ಕೂಡ ಅದು ಹುಟ್ಟಿಸ್ತದೆ ನನ್ನ ಮನಸ್ಸನ್ನು ಹುಟ್ಟಿರ್ತದೆ ಅದಲ್ಲೇ ಅಧ್ಯಾಸ ಅಂತ ಹೇಳ್ತಾರೆ ಅಧ್ಯ ಇಂಟರ್ಚೇಂಜ್ ಆಗ್ತದೆ ಬಂಧಿಸ್ತಾ ಏನಾಗುತ್ತದೆ ಯಾರು ಸ್ವತಂತ್ರ ವ್ಯಕ್ತಿಯೋ ತನ್ನ ಸ್ವಾತಂತ್ರ್ಯವನ್ನು ಯಾವುದು ಬದ್ಧ ಜೀವಿಯೋ ಅದರ ಮೇಲೆ ಹಾಕ್ತಾನೆ ಅದು ಸ್ವತಂತ್ರ ಅಂತ ಅನ್ತದೆ ಯಾರು ಸ್ವತಂತ್ರ ವ್ಯಕ್ತಿಯೋ ಅದು ಭಾವಿಸ್ತದೆ ನಾನು ಹೊಗ್ಡ ಅಂತ ಉಲ್ಟ ಉಲ್ಟ ರೀತಿಯ ಭಾವನೆಯನ್ನು ಕೂಡ ಅದು ಉಂಟು ಮಾಡ ಅವನಿಗೆ ಸಂಪೂರ್ಣ ಸ್ವಾತಂತ್ರ್ಯವಿದೆ ಹೀಗೆ ಬಿಟ್ಬಿಡುವಂಥ ಸ್ವಾತಂತ್ರ್ಯ ಇದೆ ಇದೆಯಲ್ಲ ಸ್ವಾತಂತ್ರ್ಯ ಇದೆ ಆದರೆ ಅವನ ಮನುಷ್ಯನಲ್ಲಿ ಎಂಥ ಒಂದು ಭ್ರಮ ಆ ಭ್ರಮೆಯನ್ನು ಹುಟ್ಟಿಸಿಬಿಡ್ತದೆ ಅಂತ ಹೇಳಿದ್ರೆ ಅದು ಇದೇ ಗಟ್ಟಿಯಾಗಿ ಹಿಡ್ಕೊಂಡ್ಬಿಟ್ಟಿದೆ ಅನ್ನುವಂಥ ಒಂದು ಭ್ರಮೆಯನ್ನು ಅದು ಕುತ್ತಿಸಿ ಬಿಟ್ಟ ಅದು ವಿಶೇಷ ರೀತಿಯಾದಂತಹ ಬಂಧನ ಈ ವಿಷಯ ವಸ್ತುಗಳಲ್ಲಿ ಇದೆ ಅದಕ್ಕೋಸ್ಕರ ಈ ಆಚಾರ್ಯರು ಹೊಟ್ಟೆ ಮೊದಲನೇದಾಗಿ ಕೊಡ್ಲಿ ಹಾಕ್ತಾ ಇರೋದೆ ಇನ್ನೇನು ಅಲ್ಲ ನೀವು ಮೊದಲು ಈ ಭಕ್ತಿಯ ಒಂದು ಸಾಮ್ರಾಜ್ಯಕ್ಕೆ ಏಟ್ರಿ ಆಗ್ಬೇಕು ಹೊಸಲು ತುಳಿಬೇಕು ಹೊಸಲು ತುಳಿಬೇಕಾದ್ರೆ ನವ ವಧುವನ್ನ ಹೊಸ ತುಳಿಬೇಕಾದ್ರೆ ಏನ್ಮಾಡ್ತಾರೆ ಅಕ್ಕಿ ಇರುವಂತಹ ಆ ಸೇರನ್ನ ಇಟ್ಟು ತುಳಿಸ್ತಾರೆ ಹಾಗೆ ಮೊಟ್ಟ ಮೊದಲು ನೀವು ತುಳಿಬೇಕಾಗಿರೋದು ಭಕ್ತಿಯ ಅಂತಸ್ಫುರಕ್ಕೆ ಒಳಗಡೆ ಭಗವಂತನ ಅಂತಸ್ಫುರಕ್ಕೆ ಒಳಗಡೆ ಹೋಗ್ಬೇಕಾದ್ರೆ ತುಳಿಬೇಕಾಗಿರೋದೇನು ವಿಷಯ ಅದಕ್ಕೆ ಸುಂದರವಾಗಿ ಇಲ್ಲಿ ಅಷ್ಟಾವಕ್ರ ಗೀತೆ ಅನ್ನುವಂತಹ ಒಂದು ಅದ್ವೈತ ಪರವಾದಂತಹ ಸಾಧನಾ ಗ್ರಂಥ ಅದರಲ್ಲಿ ಎಷ್ಟು ಸುಂದರವಾಗಿ ವಿಷಯದ ಬಗ್ಗೆ ಹೇಳಿದ್ದಾರೆ ಗೊತ್ತಾ ಮುಕ್ತಿ ಚೇತ್ ತಾತ ವಿಷಯ ಕ್ಷಮಾರ್ಜವ ದಯಾತೋಷ ಸತ್ಯೂಷವತ್ ಭಯ ತಾತ ತಾತ ಅಂದ್ರೆ ಅಜ್ಜ ಅಂತಲ್ಲ ಅದು ಕನ್ನಡ ತಾತ ತಾತ ಅಂದ್ರೆ ಮಗು ಎಲ್ಲವೋ ಮಗುವೆ ಅಂತ ಸಂಸ್ಕೃತದಲ್ಲಿ ಪ್ರಿಯನಾದವನೇ ಅಂತ ಮುಕ್ತಿ ನಿಚ್ಚ ನಿಚ್ಚೆ ಒಂದು ವೇಳೆ ಜನಗೆ ಮುಕ್ತಿ ಸಿಗಬೇಕು ಅನ್ನುವಂತಹ ಆಸೆ ಇದ್ದರೆ ಏನ್ಮಾಡಬೇಕು ವಿಷಯಾನ್ ವಿಷಯ ವಸ್ತುಗಳನ್ನು ವಿಷವತ್ ನೋಡಿ ಪಕ್ಕನ್ನು ಮಾಡಿದ್ದಾರೆ ಆ ಶಬ್ದದಲ್ಲಿ ಯಾಕೆ ಅಂದರೆ ಆ ಶಬ್ದವೇ ಆತವೈತೆ ವಿಷವೇ ವಿಷಯ ವಿಷವೇ ವಿಷ ವಿಷಯಾನ್ ವಿಷವತ್ತದೆ ವಿಷಯ ವಸ್ತುಗಳು ವಿಷದಂತೆ ನೀನು ತಿಳಿಸಬೇಕು ಬಂಗಾರದ ಭದಲ್ಲಿ ಏನು ಕೊಟ್ಟಿದ್ದಾರೆ ಟೈಮಲ್ಲಿ ಕೊಟ್ಟಿದ್ದಾರೆ ಕುಡಿ ಮಗು ಅಂತ ಆಹಾ ಬಂಗಾರದ ಬಟ್ಟಲ್ಲಿ ಕೊಟ್ಟವರ ಹೆಚ್ಚು ಪ್ರೀತಿ ನಿಮಗೆ ನನ್ನ ಮೇಲೆ ಅಂತ ಹೇಳಿ ಕುಡಿದ್ರು ಆಯ್ತು ಮತ್ತೆಂದು ನೀವು ಬಂಗಾರದ ಬಟ್ ನೋಡೋದಿರಲಿ ಯಾರ ಒಂದು ಇದನ್ನು ನೋಡೋದಿರಲಿ ಅಂತಹ ಆ ವಿಷಯ ಅಷ್ಟು ವಿಷಯ ಘೋರವಾದಂತಹ ವಿಷಯ ಹಾಗೆ ಕೇವಲ ನೆಗೆಟಿವ್ ಹೇಳ್ಬಿಟ್ರಲ್ಲ ಪಾಸಿಟಿವ್ ಏನು ಹೇಳಿದ್ರಿ ಕ್ಷಮ ಕ್ಷಮೆಯನ್ನ ಆರ್ಜವ ಸರಳತೆಯನ್ನ ಪ್ರಾಮಾಣಿಕತೆಯನ್ನ ದಯಾ ದಯೆಯನ್ನ ಅನುಕಂಪೆಯನ್ನ ತೋಷ ಸಂತೋಷವನ್ನ ಸತ್ಯಂ ಸತ್ಯವಚನವನ್ನ ಪೀಯೂಷತ್ ಅಮೃತದಂತೆ ಭಜ ಸೇವಿಸು ಅಮೃತದಂತೆ ಇವುಗಳನ್ನು ಸೇವಿಸಬೇಕು ಆದರೆ ಇದನ್ನು ಕೊಡ್ತಿರೋದು ಯಾವ್ದು ಮಣ್ಣಿನ ಪಾತ್ರೆ ಕುಡಿಯೋ ಅಂಬಲಿ ಇದು ಕುಡಿಯ ಅಂಬಲಿ ಯಾವುದಿದು ಅಮೃತದಂತೆ ಇರತಕ್ಕಂತಹ ಪಿಯೂಷದಂತೆ ಇರತಕ್ಕಂತಹ ಈ ಕ್ಷಮ ಆರ್ಜವ ದಯ ಸತ್ಯ ಇವುಗಳು ಇದನ್ನು ಕೊಡದೇ ಆದರೆ ನೀನು ಬದುಕಿ ಉಳಿತೀಯಾ ಆ ಬಂಗಾರದಟ್ಟೆಯಲ್ಲಿ ಕೊಟ್ಟಂತಹ ವಿಷಯವೂ ಕೂಡ ನನಗೆ ವಿಷದಂತೆ ಆಗ್ತದೆ ಅಂತ ನಂತರ ಶಂಕರಾಚಾರ್ಯ ಎಷ್ಟು ಒಂದು ಮಾರ್ಮಿಕವಾಗಿ ಹೇಳ್ತಾರೆ ಅಂತ ಹೇಳಿದ್ರೆ ತಮ್ಮ ಅಪರೋಕ್ಷಾನುಭೂತಿ ಎಂಬಲ್ಲಿ ಈ ವಿಷಯ ತ್ಯಾಗ ಅನ್ನುವಂತಹ ಒಂದು ಶಬ್ದ ಈ ವಿಷಯ ತ್ಯಾಗ ತ್ಯಾಗ ಅಂತ ತ್ಯಾಗ ಯಾಕೆ ಮಾಡಬೇಕು ಯಾಕೆ ತ್ಯಾಗ ಅಂದರೆ ಬಿಟ್ಟು ಬಿಡೋದು ಯಾಕೆ ಬಿಡ್ಬೇಕು ನಾನು ಹೇಳ್ಬೋದು ಅಂದ್ರೆ ಇಟ್ಕೊಳ್ತೀನಿ ಏಕೆ ಎಲ್ಲ ಭಗವಂತ ಬಂದ್ಲೇನೋ ಭಗವಂತ ಬಂದ ಮೇಲೆ ವಿಷಯ ವಸ್ತುಗಳು ಭಗವಂತೇನೋ ನೋಡಿ ಮನಸ್ಸು ಯಾವ ರೀತಿ ಚಾಲಕಿ ಮಾಡ್ತವೆ ಮನಸ್ಸಿನ ಚಾಲಕಿ ವಿಷಯ ವಸ್ತುಗಳು ಲಡ್ಡು ದ್ವಿವೇವಿ ಜಹಂಗೀರಗಳು ಕೂಡ ಭಗವಂತನ ಇನ್ನೊಂದು ಪರಿಣಾಮ ಅದುವೇನೋ ಯಾಕೆ ನಾನು ತಿಂತೀನಿ ಅದನ್ನೇ ಅದು ತಿನ್ನೋದೇ ಪೂಜೆಯನ್ನು ತಿಳ್ಕೊಂಡ್ಬಿಡ್ತೀನಿ ನೋಡಿ ಹೇಗೆ ಅದನ್ನೇ ಸ್ವಾಮಿ ವಿವೇಕಾನಂದರು ಜ್ಞಾನಯೋಗ ಅನ್ನುವಂಥ ಉಪನ್ಯಾಸವಿ ಹೇಳ್ತಾರೆ ರಿಯಲೈಸಿಂಗ್ ದ ಐಡಿಯಲ್ ಐಡಿಯಲೈಸಿಂಗ್ ದ ರಿಯಲ್ ಅಂತ ಎಷ್ಟು ಸುಂದರವಾಗಿ ಹೇಳ್ತಾರೆ ನಿಜವಾಗಿ ಒಂದು ಆದರ್ಶ ಅಂತಕ್ಕಂಥದ್ದು ಒಂದಿದೆ ಏನೋ ಒಂದಿದೆ ಯಾವಾಗ ಮನುಷ್ಯನಿಗೆ ಆ ಆದರ್ಶ ಅತ್ಯಂತ ಉಚ್ಚದ ಸ್ಥಾನದಲ್ಲಿದೆ ನಾನು ಅದನ್ನ ಇದು ಮಾಡಲಿಕ್ಕಾಗುವುದಿಲ್ಲ ಏನೋ ಪಾಲಿಸ್ಲಿಕ್ಕಾಗುವುದಿಲ್ಲ ಅಂತ ಅವನಿಗೆ ಗೊತ್ತಾಗ್ತದೋ ಅವನೇನು ಮಾಡ್ತಾನೆ ಆದರೆ ಹೊರಗಡೆ ತೋರಿಸ್ಕೋಬೇಕು ನಾನು ಪಾಲಿಸ್ತಾ ಇದ್ದೇನೆ ಅಂತ ಆದರ್ಶವನ್ನು ಅವನೇನು ಮಾಡ್ತಾನೆ ನಾನೇನು ಪಾಲಿಸ್ತಾ ಇದ್ದೇನೆಯೋ ಅದೇ ಆದರ್ಶ ನಾನೇನು ಪಾಲಿಸ್ತಾ ಇದ್ದೇನೋ ಆಚರಿಸ್ತಾ ಇದ್ದೇನೆಯೋ ಆದ್ದರಿಂದ ನಾನೇ ಆಚಾರ್ಯ ಅಂತ ನಾನು ಆ ಆದರ್ಶವನ್ನ ನಾನೇನು ಆಚಾಕ್ತಾ ಇದ್ದೀನೋ ಅದೇ ಆ ಆದರ್ಶ ಹೀಗಾಗಿ ನಾನೇ ಆಚಾರ್ಯ ಅನ್ನುವಂತ ಒಂದು ಸೂಗನ್ನ ಪ್ರಪಂಚಕ್ಕೆ ತೋರಿಸ್ತಾ ಇರ್ತಾನೆ ಹಾಗಲ್ಲ ನಿಜವಾಗಿಯೂ ಮಾಡ್ಬೇಕಾಗಿರೋದೇನೋ ನಾನು ನಡೀತಾ ಇರೋದೇನೋ ಇದು ಇಲ್ಲಿದೆ ಆದರ್ಶ ಅಂತ ತತ್ವದಲ್ಲಿದೆ ಹೀಗಾಗಿ ಆದರ್ಶಕ್ಕೆ ನಾನು ಹೋಗಬೇಕು ಮೇಲೆ ಹತ್ತಬೇಕು ಅನ್ನುವಂಥ ಬುದ್ಧಿಯನ್ನು ಬೆಳೆಸ್ಕೊಳ್ಬೇಕು ರಿಯಲೈಸಿಂಗ್ ದಟ್ ಐಡಿಯಲ್ ಆ ಐ ಆ ಆದರ್ಶವನ್ನು ತನ್ನ ಜೀವನದಲ್ಲಿ ಅವನು ಒಗ್ಗೂಡಿಸಿಕೊಳ್ಬೇಕು ಅದು ನಾವು ಮಾಡಬೇಕಾಗಿರುವ ಸಾಧನ ಈಗ ತ್ಯಾಗ ಅನ್ನುವಂತಹ ಶಬ್ದಕ್ಕೆ ಸುಂದರವಾದಂತಹ ಒಂದು ಅರ್ಥವನ್ನು ಇಲ್ಲಿ ಹೇಳ್ತಾ ಇದ್ದಾರೆ ಶಂಕರಾಚಾರ್ಯ ಅಪರೋಕ್ಷಾನುಭೂತಿ ಅನ್ನುವಂತಹ ಅವರ ಪ್ರಕರಣ ಗ್ರಂಥದಲ್ಲಿ ಏನದು ಪ್ರಪಂಚ ರೂಪಸ ಚಿದಾತ್ಮ ಚಿದಾತ್ಮತ್ವ ಅವಲೋಕನ ಇವ ತ್ಯಾಗ ಪ್ರಪಂಚ ಚಿದಾತ್ಮತ್ವ ಅವಲೋಕನ ತ್ಯಾಗ ನಿಜವಾಗಿಯೂ ಈ ಪ್ರಪಂಚ ಅಂತಕ್ಕಂಥದ್ದು ಕಣ್ಣಿಗೆ ಕಾಣಿಸ್ತಕ್ಕಂತಹ ಇಂದ್ರಿಯಗಳಿಗೆ ಕಾಣಿಸ್ತಕ್ಕಂತಹ ಈ ಪ್ರಪಂಚ ಅಂತಕ್ಕಂಥದ್ದು ನಿಜವಾದ ಅರ್ಥದಲ್ಲಿ ಯಾರು ಯಾವುದು ಅದೇ ಪರಮಾತ್ಮ ಸತ್ಯ ಆ ಭಗವಂತನೇ ಆ ಭಗವಂತನೇ ನಾಮರೂಪದಿಂದ ಈ ಪ್ರಪಂಚವಾಗಿದ್ದಾನೆ ಹೌದು ಅಲ್ವ ಹೀಗಾಗಿ ಈ ಪ್ರಪಂಚವನ್ನ ನಾನು ಪರಮಾತ್ಮ ದೃಷ್ಟಿಯನ್ನು ಹಾಕಿಕೊಂಡು ನೋಡಬೇಕು ಅದೇ ತ್ಯಾಗ ಈ ಪ್ರಪಂಚದಲ್ಲಿ ನಾಮರೂಪಗಳನ್ನು ಬೇರ್ಪಡಿಸಿ ಕೇವಲಕ್ಕಂತಹ ಏನೋ ಅಸ್ಥಿ ಭಾತಿ ಪ್ರಿಯ ಅಸ್ಥಿ ಿ ಪ್ರಿಯ ಅಂದರೆ ಸತ್ ಚಿತ್ ಆನಂದ ಅದನ್ನ ಕೇವಲ ಅದನ್ನ ಮಾತ್ರ ನೋಡ್ತಕ್ಕಂಥದ್ದೇ ತ್ಯಾಗ ಅಲ್ಲಿ ಏನ್ ಮಾಡಬೇಕಾಯ್ತು ನಾಮರೂಪ ಬಿಡಬೇಕಾಯ್ತು ಅಂದರೆ ಪ್ರಪಂಚ ಬಿಡಬೇಕಾಯ್ತು ಆ ಬಿಡುವುದೆಂದ್ರೆ ಏನು ಅದನ್ನೇ ಈ ಪ್ರಪಂಚ ಅಂತಕ್ಕಂಥದ್ದು ಐದು ವಸ್ತುಗಳು ಅದರಿಂದ ಮಾಡಿದೆ ಏನದು ಐದು ವಸ್ತು ಅಸ್ತಿ ಭಾತಿ ಪ್ರಿಯ ನಾಮ ರೂಪ ಅಸ್ತಿ ಭಾತಿ ಪ್ರಿಯ ಅಂತಕ್ಕಂಥದ್ದು ಆ ಪರಮಾತ್ಮಂದೆ. ಆ ಪರಮಾತ್ಮ ಹಿಂದೆ ಹೋದ್ರೆ ಪ್ರಪಂಚಕ್ಕೆ ಅಸ್ತಿತ್ವವೇ ಇಲ್ಲ ಅಸ್ಥಿ ಅಂತ ಹೇಳೋಂಗೇ ಇಲ್ಲ ಪ್ರಪಂಚವನ್ನ ಇದೆ ಅಂತ ಹೇಗೆ ಹೇಳೋದು ಎಲ್ಲದಕ್ಕೂ ಆಧಾರವೇ ಅವನು ಅವನು ಇರೋದ್ರಿಂದ ಇದೆಲ್ಲ ಇದೆ ಭಗವಂತ ಭಗವಂತ ಇರುವುದರಿಂದ ಈ ಪ್ರಪಂಚಕ್ಕೆ ಅಸ್ತಿತ್ವವಿದೆ ಹೀಗಾಗಿ ಅಸ್ತಿ ಪ್ರಪಂಚ ಅಸ್ತಿ ಮತ್ತೆ ಎಲ್ಲರಿಗೂ ಕಾಣಿಸ್ತಾ ಇದೆಯಲ್ಲ ಇದು ಕಾಣಿಸ್ಬೇಕಾದ್ರೂ ಕೂಡ ಆ ಪ್ರಪಂಚ ಹಿಂದಗಡೆ ಇದ್ರೆ ಮಾತ್ರ ಕಾಣಿಸ್ತದೆ ಭಾವ ಜ್ಞಾನ ಈ ಜ್ಞಾನ ಪ್ರಪಂಚದ ಜ್ಞಾನ ಉಂಟಾಗ್ತಾ ಇದೆಯಲ್ಲ ಈ ಜ್ಞಾನ ಯಾರ್ದು ಪರಮಾತ್ಮ ಪರಮಾತ್ಮನ ಜ್ಞಾನದಿಂದ ಈ ಪ್ರಪಂಚ ಆ ಜೀವಕ್ಕೆ ಗೊತ್ತಾಗ್ತಾ ಇದೆ ಹೀಗಾಗಿ ಭಾತಿ ಪ್ರಿಯ ಇಷ್ಟ ನನಗೆ ಈ ಪ್ರಪಂಚ ಇಷ್ಟ ತುಂಬ ಇಷ್ಟ ಯಾಕೆ ಇಷ್ಟ ಅತ್ಯಂತ ಪ್ರೀತಿ ಈ ಪ್ರಪಂಚದಿಂದ ಪ್ರೀತಿ ಬಿಟ್ಟು ಹೋಗಕ್ಕೆ ಆಗ್ತಾ ಇಲ್ಲ ಯಾಕೆ ಅಲ್ಲಿ ಪರಮಾತ್ಮ ಇದ್ದಾನೆ ನನಗೆ ಗೊತ್ತಿಲ್ಲ ಅಷ್ಟೇ ನನಗೆ ಗೊತ್ತಿಲ್ಲ ನಾನು ಹುಡುಕ್ತಾ ಇರೋದು ಅದೇ ಪ್ರೀತಿಯನ್ನು ನನ್ನ ಸ್ವರೂಪವನ್ನೇ ಹುಡುಕ್ತಾ ಇದ್ದೇನೆ ಪ್ರೀತಿಯನ್ನು ಆದರೆ ತಪ್ಪಾಗಿ ಹುಡುಕ್ತಾ ಇದ್ದೇನೆ ತಪ್ಪಾಗಿ ಉದು ಆ ತಪ್ಪು ತಿಳುವಳಿಕೆಯನ್ನು ಬಿಡ್ತಕ್ಕಂಥ ಆ ತಪ್ಪು ತಿಳುವಳಿಕೆ ಹೇಗೆ ಉಂಟಾಗ್ತಾ ಇದೆ ಎರಡು ಅನಿಷ್ಟಗಳಿದೆಯಲ್ಲ ಅದರಿಂದ ಉಂಟಾಗ್ತಾ ಇರ್ಬೋದು ಎರಡು ಅನಿಷ್ಟಗಳು ಅಂದ್ರೆ ನಾಮ ಮತ್ತು ರೂಪ ನಾಮ ಮತ್ತು ರೂಪ ಪ್ರತಿಯೊಂದು ವಸ್ತುವಿಗೆ ಏನೇನಿದೆಯೋ ಪ್ರತಿಯೊಂದಕ್ಕೂ ಹೆಸರು ಅಂತ ಇದ್ದೇ ಇರ್ತದೆ ಹೆಸರಿಂದ ಇರತಕ್ಕಂಥ ವಸ್ತು ಇದೇ ಇಲ್ಲ ಈಗ ನಾಳೆ ಸೈಂಟಿಸ್ಟು ಏನೋ ಒಂದು ಹೊಸ ರೀತಿಯ ಒಂದು ಕಪ್ಪೆ ಸಿಕ್ತು ಅದಕ್ಕೊಂದು ಹೆಸರಿಟ್ಟರೆ ಇಟ್ಟು ಹೆಸರಿಟ್ಟು ಅಂದ್ರೆ ನಾವೇನು ಹೇಳ್ತೇವೆ ಸಾಂಪ್ರದಾಯಿಕರು ನಾವೇನು ಹೇಳ್ತೇವೆ ನೀವು ಹೆಸರಿಟ್ಟಲ್ಲ ಹೊಸದಾಗಿ ನೀವು ಇಟ್ಟಿದ್ದಲ್ಲ ಅದು ಆಗಲೇ ಇತ್ತು ನಿಮ್ಮ ತಲೆಯಲ್ಲಿ ಗೋಚರವಾಗಿ ನಿಮ್ಮ ತಲೆಯಲ್ಲಿ ಅದು ಗೋಚರವಾಗಿ ನಾಮ ನಾಮಕರಣ ಮಾಡಿದ್ರಿ ಹೌದೌದು ನಾಮಕರಣ ಮಾಡಿದ್ರೆ ಅದು ಪ್ರಪಂಚ ಅದಕ್ಕೆ ಕ್ಲಾಸಿಫಿಕೇಶನ್ ಅಂತ ಕರಿತೇವೆ ಜನ ಸ್ಪೀಶೀಸ್ ಅಂತ ಕರಿತೇವೆ ಇದು ಈ ಜಾತಿಗೆ ಸೇರಿದ್ದು ಇದು ಸಸ್ಯವರ್ಗಕ್ಕೆ ಸೇರಿದ್ದು ಇದು ಪ್ರಾಣಿ ವರ್ಗಕ್ಕೆ ಸೇರಿದ್ದು ಇದು ಹುಳುವಿನ ವರ್ಗ ಕೀಟವರ್ಗಕ್ಕೆ ಸೇರಿದ್ದು ಇದು ಏಕಕೋಶ ಜೀವಿಗೆ ಸೇರಿದ್ದು ಈ ರೀತಿಯಾದಂಥ ಬೇರೆ ಬೇರೆ ನಾವು ಜಾತಿಯನ್ನು ಅಲ್ಲಿ ಇದು ಮಾಡ್ತೇವೆ ಆ ಜಾತಿಯನ್ನ ಹೇಳ್ತಕ್ಕಂಥದ್ದು ನಾಮಕರಣ ನಾಮ ಆಯಿತು ನಂತರ ರೂಪ ಪ್ರತಿಯೊಂದಕ್ಕೂ ಕೂಡ ರೂಪ ಇದೆ ಆ ರೂಪ ಅದೇನಿದೆಯೋ ಅದೆಲ್ಲ ಪ್ರಪಂಚದ ಯಾವುದೇ ರೀತಿಯಿಂದ ಯಾವುದೇ ಇಂದ್ರಿಯಗಳಿಂದ ನಮಗೆ ಗೋಚರವಾಗ್ತಕ್ಕಂತಹ ಯಾವುದೇ ಒಂದು ಇದಾಗಿರೋದು ಅದೆಲ್ಲದಕ್ಕೂ ರೂಪ ಇದೆ ನಾಮ ರೂಪ ರೂಪ ಇರುವುದಕ್ಕೆ ನಾಮ ಇದೆ ನಾಮ ಇರುವುದಕ್ಕೆ ಪ್ರಪಂಚ ಯಾವಾಗ ಇದೆರಡು ತೆಗೆದು ಹಾಕ್ತೇವೆಯೋ ಉಳಿದಿದ್ಯೇನು ನಾಮರೂಪ ಮೈನಸ್ ಮಾಡಿದ್ರೆ ಉಳಿದಿದ್ದೇನೋ ಮ್ಯಾಥಮೆಟಿಕ್ಸ್ ಗಣಿತ ಅಸ್ತಿ ಭಾತಿ ಪ್ರಿಯ ಪರಮಾತ್ಮ ಒಂದೇ ಉಳಿದ ಹಾಗೆ ಏನು ತ್ಯಾಗ ಮಾಡಬೇಕು ಪ್ರಪಂಚವನ್ನು ತ್ಯಾಗ ಮಾಡಬೇಕು ನಾಮರೂಪಾತ್ಮಕವಾದಂತಹ ಪ್ರಪಂಚವನ್ನು ತ್ಯಾಗ ಮಾಡ್ತಕ್ಕಂಥದ್ದೇ निजा शंकराचार्य अपरो अनुभूति हेतर नमें भागवत ब्रीकृष्ण परमात्म उद्धव चि विषय विषज वस्तु चिंत ಈ ಚಿತ್ತ ಮನಸ್ಸು ಅಂತಕ್ಕಂಥದ್ದು ವಿಷಯೇಶು ಅಂದರೆ ಈ ವಿಷಯ ವಸ್ತುಗಳಲ್ಲಿ ವಿಷಜತೆ ಕಟ್ಟಿಯಾಗಿ ಅಂಟ್ಕೊಂಡು ಬಿಟ್ಟು ಅದಕ್ಕೆ ಬಂಧನ ಉಂಟಾಗ ಅನುಸ್ಮರತಃ ಚಿತ್ತ ಮೈಯೇವ ಪ್ರವಿಲಿಯತ್ತು ಆದರೆ ಯಾರು ನನ್ನನ್ನೇ ಕುರಿತು ಅನುಸ್ಮರತಃ ಯಾವಾಗಲೂ ಸ್ಮರಿಸುತ್ತಾ ಇರ್ತಾನೆ ಅವನ ಚಿತ್ತ ಏನಾಗುತ್ತೆ ಮೈಯೇವ ಪ್ರವಿಲೀಯತೆ ನನ್ನಲ್ಲೇ ಅದು ಲಯವಾಗ್ತದೆ ಮತ್ ಪ್ರಾಣ ಮದ್ಭಕ್ತನಾಗ್ತಾನೆ ಮತ್ ಚಿತ್ತನಾಗ್ತಾನೆ ಭಗವದ್ಗೀತೆಯಲ್ಲಿ ಏನು ಹೇಳಿದ್ಯೋ ಅದು ಅವನಾಗ್ತಾನೆ ಈ ವಿಷಯ ಅಂತಕ್ಕಂಥದ್ದು ಎಷ್ಟು ರೀತಿಯಾದಂತಹ ಈ ಅನರ್ಥಗಳನ್ನು ತಂದು ಕೊಡುತ್ತದೆ ಭಗವದ್ಗೀತೆಯಲ್ಲಿ ಅನೇಕ ಕಡೆ ಭಗವಂತ ನಮಗೆ ಅಲ್ಲಲ್ಲಿ ಅಲ್ಲಲ್ಲಿ ಹೇಳ್ಕೊಂಡು ಬದುಕುತ್ತಾನೆ ಇಂದ್ರಿಯೇಂದ್ರಿಯರ್ಥೇ ರಾಗದ್ವೇಷ ವ್ಯವಸ್ಥಿತ ವಶಮಗೇ ತೌಹ್ಯ ಪರಿಪಂಥಿ ವಿಷಯಸ ಇಂದ್ರಿಯ ಇಂದ್ರಿಯ ಇಂದ್ರಿಯ ಇಂದ್ರಿಯ ಇಂದ್ರಿಯ ಪ್ರತಿಯೊಂದು ಇಂದ್ರಿಯಗಳ ಅರ್ಥ ವಿಷಯಗಳಲ್ಲಿ ಅರ್ಥ ಅಂತ ವಿಷಯ ಇಂದ್ರಿಯ ಇವುಗಳು ಇವುಗಳಿಗೆ ಅರ್ಥವಾದ್ಯಾವುದು ಶಬ್ದ ರೂಪ ಘ್ರಾಣ ಇತ್ಯಾದಿಗಳು ಇವು ಪ್ರತಿಯೊಂದು ವಿಷಯ ವಸ್ತುಗಳಲ್ಲಿಯೂ ಏನಿದೆ ರಾಗದ್ವೇಷವೂ ವ್ಯವಸ್ಥೆ ಪ್ರತಿಯೊಂದರಲ್ಲೂ ಕೂಡ ರಾಗದ್ವೇಷ ಇದೆ ನೀವು ಯಾವುದೇ ವಿಷಯ ವಸ್ತುಗಳನ್ನು ತೆಗೆದುಕೊಳ್ಳಿ ಅದನ್ನು ಚಿಂತನೆ ಮಾಡಿ ನಿಮಗೆ ಇಷ್ಟ ಮತ್ತು ಅನಿಷ್ಟ ಅನ್ನೋದಿದ್ದೇ ಇದೆ ನನಗೆಲ್ಲದೂ ಇಷ್ಟ ಅಂತ ಇಲ್ವೇ ಇದೆ ಹೌದೌದು ಮನೆಯಲ್ಲಿ ಹೋಗಿ ಒಂದು ಮೂಲೆಯಲ್ಲಿ ಧ್ಯಾನಕ್ಕೆ ಕುಳಿತು ಯಾವುದಾದ್ರೂ ಒಂದು ವಿಷಯದ ವಸ್ತುವಿನ ಬಗ್ಗೆ ಚಿಂತೆ ಮಾಡಿ ಕಣ್ಣಿಗೆ ಸಂಬಂಧಪಟ್ಟದ್ದೋ ರೂಪ ಅದಕ್ಕೆ ಸಂಬಂಧಪಟ್ಟದ್ದೋ ಅಥವಾ ರಸನಕ್ಕೆ ಸಂಬಂಧಪಟ್ಟದ್ದೋ ತ್ವಕ್ಕಿಗೆ ಸಂಬಂಧಪಟ್ಟದ್ದೋ ಯಾವುದೇ ಚಿಂತನೆ ಮಾಡಿ ಆಲೋಚನೆ ಮಾಡಿ ಅದರಲ್ಲೇ ರಾಗದ್ವೇಷ ಇದೆಯೋ ಇಲ್ವೋ ಆಲೋಚನೆ ಮಾಡಿ ರಾಗದ್ವೇಷ ಇಲ್ಲ ಅಂತ ನೀವು ಹೇಳೋದಾದರೆ ನೀವು ಹಿತಪ್ರಜ್ಞೆಯ ಲಕ್ಷಣವನ್ನು ಮುಟ್ಟಿದ್ದೀರಾ ಅಂತ ಅಂತಾರೆ ಹೌದು ಅಥವಾ ಏನೋ ಬುದ್ಧಿ ಕೆಟ್ಟೋಗಿದೆ ಅಂತ ಎರಡರೊಳಗೆ ಬಂತು ಒಂದು ಯಾಕೆ ಅಂತ ಹೇಳಿದ್ರೆ ಅದು ಆ ವಿಷಯದಲ್ಲೇ ಇದೆ ಆ ಇರುವುದು ನಿಮಗೆ ಕಾಣ್ತಾ ಇಲ್ಲ ಅಂತ ಹೇಳಿದ್ರೆ ಒಂದು ಬುದ್ಧಿನಾಶವಾಗಿರಬೇಕು ಅಂದ್ರೆ ಫ್ಯೂಸ್ ಆಫ್ ಆಗಿರಬೇಕು ಇಲ್ಲವೇ ನೀವು ಅದಕ್ಕಿಂತಲೂ ಯೋ ಬುದ್ಧೇ ಪರಾ ಆತ್ಮ ಬುದ್ಧಿಗಿಂತಲೂ ಪರವ ಆತ್ಮದಲ್ಲಿ ನೀವು ನೆಲೆ ನಿಂತಿರಬೇಕು ಎರಡೇ ಸಾಧ್ಯತೆ ಈಗ ಚೈತ್ರ ಮಾಸ ಬರ್ತಾ ಇದೆ ಹೇಗಿದೆ ಹಗಲು ಅಂತ ಕೇಳಿದ್ರೆ ಹೇಗೆ ಅನ್ನಿಸ್ತದೆ ಅಯ್ಯೋ ಏನು ಬಿಸ್ಲಪ್ಪ ಹೊರಗಡೆ ಹೋಗೋದಂದ್ರೆ ಯಾಕಾದ್ರೂ ಹೊರಗಡೆ ಹೋಗೋದು ಎ ಸಿ ಕಾರ್ ಇಟ್ಬಿಟ್ರೆ ಅಥವಾ ಶಾಪಿಂಗ್ ಮಾಲ್ ಇಟ್ಬಿಟ್ರೆ ಇಡೀ ದಿವಸ ಅಲ್ಲೇ ಹಾಯಾಗಿದ್ದು ಬರೋಣ ಅಂತ ಇಷ್ಟ ಅನಿಷ್ಟ ತ್ವಕ್ಕಿಗೆ ಸಂಬಂಧಪಟ್ಟ ವಿಷಯ ಚರ್ಮಕ್ಕೆ ಸಂಬಂಧಪಟ್ಟ ವಿಷಯ ಬಿಸಿಲು ಸೆಕೆ ಅಂತಕ್ಕಂಥ ಅನಿಷ್ಟ ಆ ಸೆಕೆಗೆ ಇಲ್ಲಿ ತಂಪಾಗಿರ್ತಕ್ಕಂಥದ್ದು ಏನಿದೆಯೋ ಅದಿಷ್ಟ ಇಷ್ಟಾನಿಷ್ಟಗಳು ಪ್ರತಿಯೊಂದು ವಿಷಯ ವಸ್ತುಗಳಲ್ಲೂ ಕೂಡ ನಡೆದಿದೆ ಆದರೆ ಆ ರಾಗದ್ವೇಷ ಅಂತಕ್ಕಂಥದ್ದು ಏನಿದ್ಯೋ ತಯೋ ನ ವಶಮಾಗಚ್ಚೇ ಸಾಧಕನಾದವನು ಅವುಗಳ ವಶದಲ್ಲಿ ಬರಬಾರದು ಯಾಕೆ ತೌ ಹಿ ಅಸ್ಯ ಪರಿಪಂಥಿನೌ ಅವೆರಡು ಇವನ ದಾರಿಗಳರು ಪರಿಪಂಥಿ ಅಂದರೆ ಹರಡಲು ಬಾಧಕಗಳರು ಸಾಧಕ ಅಲ್ಲ ಬಾಧಕಗಳು ಗೊತ್ತ ಅಕ್ಷರಶಃ ಅರ್ಥ ಏನು ಗೊತ್ತಾ ಪಂಥ ಅಂದ್ರೆ ದಾರಿ ಅಂತ ಪರಿಪಂಥಿ ಅಂದ್ರೆ ನೀವು ಸಾಧನೆಯಲ್ಲಿ ಹೋಗ್ತಕ್ಕಂತಹ ಮಾರ್ಗದಲ್ಲಿ ಇವರು ದರೋಡೆ ಅಂತ ನಿಂತಿರ್ತಾರೆ ನಿಮ್ಮನ್ನು ಸುಲಿಗೆ ಮಾಡಲಿಕ್ಕೆ ನೀವು ಯಾವುದಾದ್ರೂ ವಿಷಯ ಇಂದ್ರಿಯ ಅದರ ದಾರಿಯಲ್ಲಿ ಹೋಗ್ತೀವಿ ಅಂತ ಹೇಳಿದ್ರೆ ಇವ್ರಿಬ್ಬರು ಇದ್ದಾರೆ ಯಾರೋ ರಾಗ ದ್ವೇಷ ಯಾರು ಬಿಸಾಕ್ತಾರೆ ಹೋಗಬೇಡ ಪರಮಾತ್ಮ ಹತ್ರ ಹೋಗ್ಬೇಡ ನಮ್ಮ ಹತ್ರ ಭಾವ ಇವರು ಪರಿಪಂಥಿಗಳು ಜಕಾಯಿಗಳು ಆದ್ರಿಂದ ಅವರ ವಶಕ್ಕೆ ಬರಬಾರದು ರಾಗದ್ವೇಷ ವ್ಯುಕ್ತ ಎಷ್ಟು ವಿಷಯಾನ ಇಂದ್ರಿಯೈಶ್ಚರ ಆತ್ಮವಶ್ಯೇಹಿ ವಿಧೇಯಾತ್ಮ ಪ್ರಸಾದ ಮದಿಗಚ್ಚರಿ ಯಾರು ಮನಸ್ಸಿನ ಶಾಂತಿಯನ್ನ ಪ್ರಸಾದ ಪ್ರಸಾದವನ್ನು ತಿನ್ನುವ ಪ್ರಸಾದ ಅಲ್ಲ ಹೊರಗಡೆ ಸಿಗುತ್ತಲ್ಲ ಅದು ಆ ಪ್ರಸಾದ ಅಲ್ಲ ಆ ಪ್ರಸಾದ ಅನ್ನುವಂಥ ಶಬ್ದವೂ ಕೂಡ ಹೇಗೆ ಬಂದಿದ್ದು ಅಂತ ಹೇಳಿದ್ರೆ ಭಗವಂತನ ಪ್ರಸನ್ನತೆಯಿಂದ ಸಿಕ್ಕುವಂತಹ ಉಪಾಧಿಯ ರೂಪ ಹೊರಗಿನ ರೂಪ ಭಗವಂತ ನಾನು ತೃಪ್ತನಾಗಿದ್ದೇನೆ ಅಂತ ಹೇಳ್ತಾನೆ ಅವನಿಗೆ ಇಟ್ಟಂತಹ ಒಂದು ನೈವೇದ್ಯ ಅವನು ನಾನು ಈಗ ತೆಗೆದುಕೊಂಡು ತೃಪ್ತನಾಗಿದ್ದೇನೆ ಅಂತ ಹೇಳ್ತಾನೆ ಅವನ ತೃಪ್ತದಿಂದ ನಮಗೆ ಶಾಂತಿ ಸಿಗ್ತದೆ ತಸ್ಮಿನ್ ಪುಷ್ಟೆ ಜಗತ್ಪುಷ್ಟೆ ಪ್ರೀಣಿತೇ ಪ್ರೀಣಿತ ಅದಕ್ಕೆ ಉಪಾದಿ ಇದು ಈ ಪ್ರಸಾದ ಅಂತ ಹಾಗೆಯೇ ಈ ಮನಸ್ಸಿನ ಶಾಂತಿ ಸಿಗಬೇಕಾದ್ರೆ ಏನಾಗಬೇಕು ರಾಗದ್ವೇಷ ವಿಯುಕ್ತ ಇತ್ತು ಯಾರು ರಾಗದ್ವೇಷಗಳಿಂದ ವಿಯುಕ್ತರಾಗಿ ಬೇರೆ ಬೇರ್ಪಡಿಸ್ ಬೇರ್ಪಟ್ಟವರಾಗಿ ವಿಷಯಾನ ವಿಷಯಗಳನ್ನ ಇಂದ್ರಿಯೈ ಇಂದ್ರಿಯಗಳಿಂದ ಕಣ್ಣು ಕಿವಿ ಮೂಗು ನಾಲಿಗೆ ಇತ್ಯಾದಿಗಳಿಂದ ಚರನ್ನ ಅನುಭವಿಸುತ್ತಾರೆಯೋ ನೋಡಿ ಇಲ್ಲಿ ಯೋಗದ ಮಾತನ್ನು ಆಡ್ತಾ ಇದ್ದಾರೆ ಆತ್ಮವಶ್ಯೇಹಿ ಯಾರು ತಮ್ಮ ಬುದ್ಧಿಯನ್ನು ಮನಸ್ಸನ್ನು ತಮ್ಮ ನಿಯಂತ್ರಣದಲ್ಲಿ ಇಟ್ಟುಕೊಂಡು ಅನ್ನುವಂಥ ಮಾತು ತುಂಬಾ ಮುಖ್ಯ ಕೇವಲ ಉಪಭೋಗಿಸುವುದು ಮುಖ್ಯ ಅಲ್ಲ ಇಲ್ಲಿ ಆತ್ಮವಶ್ಯೇಹಿ ವಿಜೇ ಆತ್ಮ ಈ ಎರಡು ಶಬ್ದಗಳು ಬಹು ಮುಖ್ಯವಾದ ಯಾರು ತನ್ನ ನಿಗ್ರಹದಲ್ಲಿ ತಾನು ಇದ್ದುಕೊಂಡು ಪ್ರತಿನಿತ್ಯವೂ ಕೂಡ ಈ ವಿಷಯ ವಸ್ತುಗಳನ್ನು ಉಪಭೋಗಿಸುತ್ತಿದ್ದಾನೆಯೋ ಯೋಗದ ರೀತಿಯಲ್ಲಿ ಉಪಯೋಗಿಸುತ್ತಿದ್ದಾನೆಯೋ ಅವನು ಪ್ರಸಾದಂ ಅಧಿಗಚ್ಚು ಮನಸ್ಸಿನ ಶಾಂತಿಯನ್ನು ಹೊಂದುತ್ತಾನೆ ಇಂದ್ರಿಯಾಣ ವಿಚರತ ಜನ್ಮನೋ ಅನ್ವಿಧೀಯತೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದ ಭಗವಂತ ಯಾರು ಇಂದ್ರಿಯಗಳ ಹಿಂದೆಯೇ ಓಡ್ಹೋಗ್ತಾರೆಯೋ ಭಗವಂತನ ಹಿಂದೆ ಓಡೋಗುದಿಲ್ಲ ಅದ್ನ ಹಿಂದೆ ಓಡೋಗುದಿಲ್ಲ ವಿಷಯಗಳ ಹಿಂದೆ ಓಡೋಗುದು ಫಾಲೋ ಮಾಡೋದು ಯಾರಿದ್ದಾರಲ್ಲ ಐದು ಜನ ದುಷ್ಟರು ಕಣ್ಣು ಕೆವಿ ಮೂಗು ಚರ್ಮ ನಾಲಿಗೆ ಈ ದುಷ್ಟರೂ ಹೌದು ನಮಗೆ ಸ್ನೇಹಿತರು ಹೌದು ಸರಿಯಾಗಿ ಉಪಯೋಗಿಸಿಕೊಂಡ್ರೆ ಸ್ನೇಹಿತರು ಸ್ವಲ್ಪ ಅವರ ಜೊತೆಗೆ ವ್ಯವಹಾರ ಮಾಡುವಾಗ ಹೆಚ್ಚು ಕಡಿಮೆ ಆಯಿತೋ ನಮ್ಮ ವೈರಿಗಳು ಇಬ್ಬರೂ ಕೂಡ ಹೌದು ಹೌದು ಆದರೆ ಮುಖ್ಯವಾಗಿ ಇಲ್ಲಿ ಯಾರು ಎಚ್ಚರಿ ತಪ್ಪಿಗೆ ಎಚ್ಚರಿಕೆಯ ಆ ಎಚ್ಚರಿಕೆಯ ಜೀವನವನ್ನು ನಡೆಸುವುದಿಲ್ಲವೋ ಅಪ್ರಮಾಣಿಗಳು ಅವರಿಗೆ ಇವರ ವೈರಿಗಳೇ ಇರುತ್ತೆ ಹೆಚ್ಚಿನ ಜನರಿಗೆ ತೊಂಬತ್ತೊಂಬತ್ತು ಶೇಕಡ ತೊಂಬತ್ತೊಂಬತ್ತು ಜನರಿಗೆ ವೈರಿಗಳೇ ಇರುತ್ತೆ ಆದ್ದರಿಂದ ಇಂದ್ರಿಯಾಣಾಂ ಯಾರು ಇಂದ್ರಿಯಗಳನ್ನೇ ಅನುಭವಿಸುತ್ತಾ ಇಂದ್ರಿಯ ಸುಖದಂದೇ ಇರುತ್ತಾ ಎನ್ ಮನೋ ಅನುವಿರಿಯದೇ ಯಾವ ಮನಸ್ಸು ಅವರನ್ನೇ ಹಿಂಬಾಲಿಸ್ಕೊಂಡು ಹೋಗ್ತದೆಯೋ ಸದಸ್ಯ ಹರತಿ ಪ್ರಜ್ಞಾ ವಾಯೋ ನಾವ ನಿವಾಂಹತಿ ಒಂದು ಉದಾಹರಣೆಯನ್ನು ಕೊಟ್ಟಿದ್ದಾನೆ ಸಮುದ್ರದ ಮೇಲೆ ಸಣ್ಣ ದೋಣಿ ಮೀನು ಹಿಡಿಯೋ ದೋಣಿ ಹೋಗ್ತಾ ಇದೆ ಬಿರುಗಾಳಿ ಬೀಸ್ತದೆ ಅದರ ಸ್ಥಿತಿ ಹೇಗಿದೆ ಆ ಬಿರುಗಾಳಿ ಎಲ್ಲಿ ಬೀರ್ಸ್ತದೆಯೋ ಇದನ್ನು ಹೇಳ್ಕೊಂಡು ಹೋಗ್ತದೆ ಹಾಗೆಯೇ ಇಂದ್ರಿಯಗಳಲ್ಲೇ ರಮಿಸ್ತಾ ಇರತಕ್ಕಂತಹ ಈ ವಶದಲ್ಲಿ ಇರ್ ಇಲ್ಲದೆ ಇರತಕ್ಕಂತಹ ಈ ಮನಸ್ಸು ಆ ಇಂದ್ರಿಯಗಳು ಎಲ್ಲಿ ಎಳ್ಕೊಂಡು ಹೋಗ್ತದೆಯೋ ಅಲ್ಲಿ ಇದು ಹೋಗ್ತದೆ ಅದು ಹಳ್ಳಕ್ಕೆ ತೆಗೆದುಕೊಂಡು ಹೋದರೆ ಹಳ್ಳಕ್ಕೆ ಹೋಗ್ತದೆ ಮೊರೆಗೆ ಹೋಗ್ತದೆ ಅಥವಾ ಸ್ವರ್ಗಕ್ಕೆ ತೆಗೆದುಕೊಂಡು ಹೋದರೆ ಸ್ವರ್ಗಕ್ಕೂ ಹೋಗ್ತದೆ ತನ್ನದೇ ಆದಂತಹ ಸ್ವಾತಂತ್ರ್ಯ ಅದಕ್ಕಿಲ್ಲ ಅದರಿಂದ ಪ್ರಜ್ಞೆಯನ್ನು ಕೂಡ ಅದು ಅಪಹರಿಸಿಕೊಡ್ತದೆ ಬುದ್ಧಿಯನ್ನು ಕೂಡ ಅಪಹರಿಸಿಬಿಡ್ತದೆ ಯಾವುದು ಸತ್ಯ ಯಾವುದು ಅಸತ್ಯ ಗೊತ್ತಾಗುವುದಿಲ್ಲ ಯಾವುದು ಸರಿ ಯಾವುದು ತಪ್ಪು ಗೊತ್ತಾಗುವುದೇ तस्मा अस्त महाबाह निगृहताश इंद्रिया इंद्रिया सब् प्रज्ञा प्रतिष्ठिता यार प्रज्ञे सरी सप्पो प्रज्ञे यारे दृढ़े अंत यूनिय महाबाह निगृहीता सर्वश ए ಯಾರ ಇಂದ್ರಿಯಗಳು ಅವನ ಹತೋಟಿಯಲ್ಲಿ ಇದೆಯೋ ನಿಗೃಹಿತಾನ್ ಸರ್ವಶಃ ಎಲ್ಲಾ ಬಗೆಯಿಂದ ಇಂದ್ರಿಯಾನ್ ಇಂದ್ರಿಯಾಥಿವ್ಯ ಇಂದ್ರಿಯಗಳು ತಮ್ಮ ಇಂದ್ರಿಯ ಅರ್ಥ ವಿಷಯ ಸುಖಗಳಿಂದ ಯಾರ ಇಂದ್ರಿಯಗಳು ಎಲ್ಲ ರೀತಿಯಿಂದಲೂ ಹತೋಟಿಯಲ್ಲಿ ಇದೆಯೋ ಅವನಿಗೆ ಮಾತ್ರ ಅವನ ಪ್ರಜ್ಞೆಯು ಪ್ರತಿಷ್ಠಿತ ನೆಲೆ ನಿಂತಿದೆ ಎಂಬುದಾಗಿ ತಿಳಿದುಕೊಳ್ಳಬೇಕು ಇನ್ನೊಮ್ಮೆ ಭಕ್ತಿಯೋಗದಲ್ಲಿ ಹೇಳ್ತಾನೆ ಹಾಗಿದ್ರೆ ನೀವು ಕೇಳ್ಬೋದು ಭಗವಂತ ಭಕ್ತಿಯೋಗಿಗಳಿಗೆಲ್ಲೂ ಹೇಳಿರೋ ಎಲ್ಲ ಹೇಳಿದ್ದದ ರಾಜಯೋಗಿಗಳಿಗೆ ಜ್ಞಾನಯೋಗಿಗಳಿಗೆ ಭಕ್ತಿಯೋಗಿಗಳಿಗೆ ಏನು ಹೇಳಿದವನು ಮನಸ್ಸನ್ನು ಕಂಟ್ರೋಲ್ ಮಾಡಬೇಕೋ ವಿಷಯವನ್ನು ಸೇವಿಸಬಾರ್ದೋ ಅಂತ ಎಲ್ಲ ಹೇಳಿದಾನೆ ಹೇಳಿದಾನೆ ಹನ್ನೆರಡನೇ ಅಧ್ಯಾಯ ಹದಿನಾರನೇ ಶ್ಲೋಕ ಅನಪೇಕ್ಷ ಅನ್ನುವಂಥ ಶಬ್ದವನ್ನು ಬಳಸಿದ್ದಾನೆ ಅನಪೇಕ್ಷ ಶುಚಿರ್ ದಕ್ಷ ಉದಾಸೀನೋ ಗತವ್ಯತ ಅನಪೇಕ್ಷ ಅನ್ನುವಂತಹ ಶಬ್ದಕ್ಕೆ ಇದೇ ಉದಾಹರಣೆ ಇದೆಯ ಅಪೇಕ್ಷೆಯನ್ನು ಮಾಡದೇ ಇರ್ತಕ್ಕಂಥದ್ದು ಯಾವ ಅಪೇಕ್ಷೆ ವಿಷಯ ಸುಖದ ಅಪೇಕ್ಷೆಯನ್ನು ಮಾಡದೇ ಇರ್ತಕ್ಕಂಥ ಯಾರ ಅಪೇಕ್ಷೆಯನ್ನು ಮಾಡಬೇಕು ಭಗವಂತನ ಅಪೇಕ್ಷೆಯನ್ನು ಮಾತ್ರ ಮಾಡಬೇಕು ಇಂದ್ರಿಯ ಸುಖಗಳ ಅಪೇಕ್ಷೆಯನ್ನು ಮಾಡಬಾರದು ಅಂಥವನ್ನು ಮಾತ್ರ ನನ್ನನ್ನು ಪಡಿಸ್ತಾನೆ ಇಂದ್ರಿಯಾರ್ಥೇಶು ವೈರಾಗ್ಯಂ ಅನಹಂಕಾರ ಜನ್ಮ ಮೃತ್ಯು ಜರ ವ್ಯಾಧಿ ದುಃಖ ದೋಷ ಅನ್ನು ದರ್ಶನು ಹದಿಮೂರನೇ ಅಧ್ಯಾಯವು ಪುನಃ ಹೇಳ್ತಾನೆ ಇಂದ್ರಿಯಾರ್ಥೇಶು ವೈರಾಗ್ಯ ವಿಷಯ ವಸ್ತುಗಳಲ್ಲಿ ವೈರಾಗ್ಯವನ್ನು ಅನಹಂಕಾರ ಅಹಂಕಾರ ರಾಹಿತ್ಯವನ್ನ ಜನ್ಮ ಮೃತ್ಯು ಜರ ವ್ಯಾಧಿ ದುಃಖ ದೋಷಾನುಕರ್ಶ ಹುಟ್ಟು ಸಾವು ಮುಕ್ಕು ಪತೆ ವ್ಯಾಧಿ ರೋಗ ಈ ಎಲ್ಲ ಅದರಿಂದಲೂ ಆಗ್ತಕ್ಕಂತಹ ದುಃಖ ಆ ಈ ಎಲ್ಲದರಲ್ಲೂ ಕೂಡ दोषवन अनुदर्शन प्रति निर्णय क्षणवू कूड़ा दोषवन यारो गुण अतीतन अंत निर्माण मोह जित संघ दोष संघ संगाच निर्माण मोह मानव मोहन बिटवरू मान अभिमान अ ಅಭಿಮಾನವನ್ನು ಮೋಹವನ್ನು ಬಿಟ್ಟವರಾಗಿಯೂ ಜಿತ ಸಂಘ ದೋಷ ಯಾರು ಇಂದ್ರಿಯಗಳ ಸಂಘದ ದೋಷದಿಂದ ಗೆದ್ದವರಾಗಿದ್ದಾರೆಯೋ ಅದನ್ನು ಗೆದ್ದವರಾಗಿದ್ದಾರೆಯೋ ಅಧ್ಯಾತ್ಮ ನಿತ್ಯ ನೆಲೆ ನಿಂತಿದ್ದಾರೆಯೋ ವಿನಿವೃತ್ತ ಕಾಮ ತಮ್ಮ ಕಾಮ ಬೇಕು ಎಂಬಂತಹ ಬಯಕೆಗಳಿಂದ ದೂರಗೊಳಿಸಲ್ಪಟ್ಟವರಾಗಿದ್ದಾರೆಯೋ ಅವರು ಕೊನೆಗೆ विषयंद्रिय संयोगा यदग्रे दग, अमृतोपम परिणामे विषम तत्सुखम राजसंसुख राजुख भगवंत हेतने तेजन अध्याय यार विषय सुख बयसारू राजसुखदे राज सुख अंदर ऐन मोटमदूल अत्यंत चंद ಅದು ಯಾವಾಗ ವಿಷಯ ಸುಖವನ್ನು ಅನುಭವಿಸ್ತಾ ಇರ್ತೀವಿ ಆಹಾ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ತೀವಿ ಪರಿಣಾಮೇ ವಿಷಮೀವ ಪರಿಣಾಮದಲ್ಲಿ ಯಾವಾಗ ರೋಗ ಬರ್ತದೋ ಹೊಟ್ಟೆ ನೋವು ಬರ್ತದೋ ಆವಾಗ ವಿಷಮೀವ ಇದೇ ವಿ ತುಂಬ ಚೆನ್ನಾಗಿದೆ ತಿರು ಬಿಟ್ಟ ಒಂದು ಸರ್ ಮಾಡಿದ್ರಿಂದ ಶುರುವಾಯಿತು ಏನು ಮಾಡೋದೇ ಇದ್ಯೋ ಯಾವ ಡಾಕ್ಟರ್ ಹತ್ರ ನಿಲ್ತಾ ಇಲ್ಲ ವಿಷಮೀವ ಪರಿಣಾಮೇ ವಿಷಮೀವ ದೇಹಕ್ಕೆ ವಿಷವಾಯಿತು ಅಂತಹ ಸುಖ ರಾಜಸುಖ ಅಂತ ಹೇಳ್ತಾರೆ ಭಗವಂತ ರಾಜಸ ಸುಖ ಆದ್ರೆ ಸಾತ್ವಿಕ ಸುಖ ಅಂದ್ರೆ ಯಾವುದು ಎತ್ತದಗ್ನೇ ವಿಷಮಿವ ಪರಿಣಾಮಿ ಅಮೃತೋಪಮ ತತ್ಸುಖಂ ಸಾತ್ವಿಕಂ ಪ್ರೋಕ್ತಂ ಆತ್ಮಬುದ್ಧಿ ಪ್ರಕಾಶಂ ಮೊಟ್ಟ ಮೊದಲು ಸೇವಿಸುವಾಗ ಯಾವುದು ಇದಲ್ಲ ರಾಜಸ ಸುಖ ಅಂದ್ರೆ ತಪಸ್ಸು ಇಂದ್ರಿಯ ನಿಗ್ರಹ ಶಮ ದಮ ಇದು ಮಾಡುವಾಗ ಎಷ್ಟು ಕಷ್ಟ ಎಷ್ಟು ಕಷ್ಟ ಅದು ಆದರೆ ಪರಿಣಾಮೇ ಪರಿಣಾಮದಲ್ಲಿ ಅಮೃತೋಪಮ ಶಮ ಸುಖ ಅಂತಕ್ಕಂಥದ್ದು ಮನಸ್ಸಿಗೆ ಸಿಗದಾಗ ಆ ವ್ಯಕ್ತಿ ನೋಡಬೇಕು ಆ ವ್ಯಕ್ತಿಯನ್ನ ಕೇಳಬೇಕು ಶಮ ಸುಖ ಅಂದ್ರೆ ಏನು ಅಂತ ಹೇಳಕ್ಕಾಗುವುದು ಹೇಳ್ಕಾಗುವುದು ಯಾವ ಇಂದ್ರಿಯ ಸುಖಕ್ಕೂ ಅದನ್ನ ತುಲನೆ ಮಾಡಲಿಕ್ಕೆ ಸಾಧ್ಯವಾಗುತ್ತೆ ಶಮ ಸುಖ ಅಂದರೆ ಅದು ಬ್ರಹ್ಮ ಸುಖ ಅಲ್ಲ ಅದಕ್ಕಿಂತ ಎಷ್ಟು ಕೆಳಗಡೆ ಇದೆ ಆದರೂ ಕೂಡ ಅದು ಯಾವಾಗ ಶ್ರಮ ಸುಖ ಬರ್ತದೆಯೋ ಅವನಿಗೆ ಸಾಧನೆಯ ಹಂತದಲ್ಲಿ ಅವನು ತೃಪ್ತನಾಗ್ತಾನೆ ಅತ್ಯಂತ ತೃಪ್ತ ಯಾಕೆ ಅಂತ ಹೇಳಿದ್ರೆ ಆ ಕ್ರೇರಿಂಗ್ಸ್ ಅಂತಕ್ಕಂಥದ್ದು ಮನಸ್ಸನ್ನು ಏಳುವುದಿಲ್ಲ ಆ ಮನಸ್ಸು ಹೀಗೆ ಕಾಮಾಗಿ ಇರ್ತದೆ ಅದ್ರ ಸುಖವೇ ಸುಖ ಅದನ್ನು ಅನುಭವಿಸಿ ತಿಳಿದಿಲ್ಲ ಸಾತ್ವಿಕಂ ಪ್ರೋಕ್ತ ಅಂತಹ ಸುಖ ಸಾತ್ವಿಕ ಸುಖ ಅಂತ ಹೇಳಲ್ಪಟ್ಟಿದೆ ಆ ಸುಖ ಅಂತಕ್ಕಂಥದ್ದು ಆತ್ಮ ಬುದ್ಧಿ ಪ್ರಕಾಶ ಬುದ್ಧಿಯಲ್ಲಿ ಆತ್ಮನನ್ನು ಪ್ರಕಾಶ ಬಿಡುತ್ತದೆ ಆ ಯಾವಾಗ ಆ ಮನಸಿನ ಅಲೆ ಅಂತಕ್ಕಂಥದ್ದು ಶಾಂತವಾಗ್ತದೆಯೋ ಒಳಗಡೆ ಎಲ್ಲ ತಿಳಿದು ಆಗ ನೀವು ಅಂಡಮಾನಿಗೆ ಹೋಗಿ ಅಲ್ಲಿ ಹೋಗಿ ನೀವು ದೋಣಿಯಲ್ಲಿ ಹೋಗಿ ನೋಡಿದ್ರೆ ಕೆಳಗಡೆ ಏನು ಸಿಗ್ತದೆ ಹವಳಗಳು ಸಿಗ್ತವೆ ನೀವು ದೋಣಿಯಲ್ಲಿ ಕೂತ್ಕೊಂಡೇ ಕೆಳಗಡೆ ನೋಡ್ಬೋದು ಹವಳಗಳು ಅದು ಕೂಡ ಡೈವ್ ಮಾಡಿ ಕೂಡ ನೋಡ್ತಾರೆ ಹಾಗೆ ಹವಳಗಳನ್ನು ನೋಡ್ಬೋದು ತಿಳಿಯಾಗಿರ್ತದೆ ಅದೇ ಇಲ್ಲ ಅಷ್ಟು ತಿಳಿ ಹಾಗೆ ರಾಮೇಶ್ವರನು ಕೂಡ ನೋಡ್ಬೋದು ಅದೇ ರೀತಿ ಹವಳ ಹಾಗೆ ಮನಸ್ಸು ಯಾವಾಗ ಅಷ್ಟು ತಿಳಿಯಾಗ್ತದೆಯೋ ಆ ಬುದ್ಧಿ ಅಂತಕ್ಕಂಥ ತಿಳಿಯಾಗ್ತದೆಯೋ ರಾಗದ್ವೇಷವಿಲ್ಲದೆ ದ್ವಂದ್ವಗಳಿಲ್ಲದೆ ಅಲ್ಲಿ ನನಗೆ ಆತ್ಮದ ಪ್ರಕಾಶ ಸುಮ್ಮನೆ ಕಾಣ್ತಾ ಇರ್ತದೆ ಯಾವಾಗ ಆತ್ಮನ ಪ್ರಕಾಶ ಕಾಣಿಸ್ತದೆಯೋ ಇನ್ನವನು ಸ್ಥಿರನಾದ ಸಾಧನೆಯಲ್ಲಿ ಸ್ಥಿರನಾದ ಅತ್ಯಂತ ಸುಲಭವಾಯಿತು ನಂತರ ಸಾಧನೆ ಅತ್ಯಂತ ಸುಲಭವಾಯಿತು ಇದನ್ನ ಇಲ್ಲಿ ಭಗವಂತ ಹೇಳ್ತಾನೆ ಪುನಃ ಈ ವಿಷಯದ ಬಗ್ಗೆ ಇನ್ನು ಮುಂದಿನ ತರಗತಿಯಲ್ಲಿ ಚರ್ಚೆ ಇದೆ ನಿಮ್ಮ ಪ್ರಶ್ನೆಗಳಿಗೂ ಕೂಡ ಇದಕ್ಕೆ ಸ್ವಾಗತ ಈಗ ಸಮಯ ನಿಲ್ಲಿಸೋಣಂದೇ ಂ ಪೂರ್ಣಮದ ಪೂರ್ಣಮಿದ ಪೂರ್ಣಾಪೂರ್ಣ ಮುದಚ್ಯತೆ ಪೂರ್ಣಸ್ಪೂರ್ಣಮೂರ್ಣವಶಿಷ್ಯತೆ ಓ ಶಾಂತಿ ತಿಾಂತ ಹರಿ ಸತ್ತೀಕೃಷ್ಣಾರ್ಪಣಮಸ್ತು